ಸ್ಥಾಕಾಯ ಚರ್ಮಸರ್ಮಸ್ವರೂಪಿಣಿ ಅವತಾರವರಿಷ್ಠಾ ರಾಮಕೃಷ್ಣಾಯ ನಮಃ ಶಿಕ್ಷಾಷ್ಟಕದಲ್ಲಿ ಮೊದಲನೆಯ ಶ್ಲೋಕ ಚೇತೋದರ್ಪಣಮಾರ್ಜನ ಭವಮಃಾಧವಾಗ್ ನಿರ್ವಾಪಣ ಶ್ರೇಯಕೈರವಂದ್ರಿಗಾತರಣ ವಿದ್ಯವಧೂಜೀವನ ಆನಂದಾಂಬುದರ್ಧನಂ ಪ್ರತಿಪದ್ ಪೂರ್ಣಾಮೃತಾಸ್ವಾದನ ಸರ್ವಾತ್ಮಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ ಮೊದಲನೆಯ ಎರಡು ಪಾದಗಳಲ್ಲಿ ಭಕ್ತನ ಮನಸ್ಸು ಯಾವ ರೀತಿಯಲ್ಲಿ ಪ್ರಾಪಂಚಿಕವಾದ ಚಿಂತೆ ಹಾಗೂ ಚಿಂತನೆಗಳಿಂದ ಮಲಿನವಾಗಿರ್ತದೆ ಅದನ್ನು ಶ್ರೀಕೃಷ್ಣನ ಅಥವಾ ಭಗವಂತನ ಸ್ಮರಣೆ ಅವನ ಸಂಕೀರ್ತನೆ ಅವನ ಭಕ್ತಿ ಯಾವ ರೀತಿಯಲ್ಲಿ ಒರೆಸ್ತದೆ ಧೂಳನ್ನು ಕನ್ನಡಿಯ ಮೇಲೆ ಕವಿದ ಧೂಳನ್ನು ಒರೆಸುವ ಹಾಗೆ ಮನಸ್ಸೆಂಬ ಕನ್ನಡಿಯ ಮೇಲೆ ಕವಿದ ಮಾಲಿನ್ಯವನ್ನು ಭಗವಂತನ ನಾಮ ಸ್ಮರಣೆ ಅಥವಾ ಭಗವಂತನ ಸ್ಮರಣೆ ಅದು ಒರೆಸ್ತದೆ ಸ್ವಚ್ಛಗೊಳಿಸ್ತದೆ ಸ್ವಚ್ಛಗೊಳಿಸಿದ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಹೇಗೆ ಶುಭ್ರವಾಗಿ ಕಾಣಿಸಬಲ್ಲದು ಅದೇ ರೀತಿಯಲ್ಲಿ ಸ್ವಚ್ಛವಾದ ಮನಸ್ಸಿನಲ್ಲಿ ಪಾವಿತ್ರ್ಯದಿಂದ ಕೂಡಿದ ಶುದ್ಧವಾದ ಆಸೆ ಆಕಾಂಕ್ಷೆಗಳು ರಾಗದ್ವೇಷಗಳು ಪ್ರಪಂಚಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಬಗೆಯ ತೊಂದರೆಗಳು ಮನಸ್ಸನ್ನು ಮುತ್ತದ ಹಾಗೆ ಭಗವಂತನ ನಾಮವು ಮನಸ್ಸನ್ನು ಕಾಪಾಡ್ತದೆ ಅದೇ ಪಾವಿತ್ರ್ಯ ಶುದ್ಧತೆಗೆ ಕಾರಣವಾಗ್ತದೆ ಇಂಥ ಮನಸು ಭಗವಂತನ ಸ್ವರೂಪವನ್ನು ನಮ್ಮಲ್ಲಿ ಬೆಳಗುತ್ತದೆ ವ್ಯಕ್ತಪಡಿಸ್ತದೆ ಅಷ್ಟೇ ಅಲ್ಲ ಅದು ಭವಮಹಾದಾವಾಗ್ನಿ ನಿರ್ವಾಪಣಂ ಸಂಸಾರವೆಂಬ ಮಹಾ ಗುಂಡಾರಣ್ಯವನ್ನು ಮುತ್ತಿರುವ ದಾವಾಗ್ನಿ ಕಾಡ್ಗಿಚ್ಚನ್ನು ನಂದಿಸ್ತದೆ ನಿವಾರಣೆ ಮಾಡ್ತದೆ ಅದರ ಜೊತೆಗೇನೆ ಭಗವಂತನ ಕೃಪೆಯನ್ನು ಹರಿಸ್ತದೆ ಶೇಯ ಕೈರವ ಚಂದ್ರಿಕಾ ವಿತರಣ್ ಶ್ರೇಯಸ್ಸೆಂಬ ಭಗವಂತನ ಕಡೆಗೆ ಹೋಗ್ತಾ ಇರೋದೆಲ್ಲ ಶ್ರೇಯಸ್ಸು ಎಲ್ಲಿ ಭಗವಂತನಿಗೆ ವಿಮುಖವಾಗಿ ದೂರವಾಗಿ ಯಾವ್ಯಾವ ಆಸೆ ಶಕ್ತಿಗಳು ನಮ್ಮನ್ನು ಒಯ್ಯುತ್ತವೆ ಅವೆಲ್ಲವೂ ಕೂಡ ಅಪಯಶಸ್ಸು ಶ್ರೇಯಸ್ಸಿಗೆ ವಿರುದ್ಧವಾದದ್ದು ಇಂಥ ಶೇಯಸ್ಸನ್ನು ಹೆಚ್ಚು ಮಾಡುವಂತ ಶಕ್ತಿ ಭಗವಂತನ ಕೃಪೆಗೆ ಇದೆ ಶ್ರೇಯಃಕೈರವ ಬಿಳಿತಾವರೆ ಶ್ರೇಯಸ್ಸೆಂಬ ಬಿಳಿತಾವರೆಗೆ ಚಂದ್ರನ ಚಂದ್ರಿಕಾ ಅಂತಂದರೆ ಬೆಳದಿಂಗಳು ಚಂದ್ರನ ಕಿರಣಗಳು ಚಂದ್ರನ ಕಿರಣಗಳು ಎಷ್ಟೆಷ್ಟು ಪ್ರಖರವಾಗಿ ನೈದಿಲೆಯ ಮೇಲೆ ಬೀಳುತ್ತದೆ ಅಷ್ಟರ ಮಟ್ಟಿಗೆ ಅದು ಅರಳುತ್ತದೆ ಹಾಗೆ ಶ್ರೇಯಸ್ಸೆಂಬ ಬಿಳಿಯ ತಾವರೆಯನ್ನು ಚಂದ್ರಿಕೆಯು ಇನ್ನಷ್ಟು ಇನ್ನಷ್ಟು ಅರಳಿಸ್ತದೆ ಅಂಥ ಅರಳುವಿಕೆಗೆ ಭಗವಂತನ ಸಂಕೀರ್ತನೆ ಅತ್ಯುತ್ತಮವಾದದ್ದು ಅಷ್ಟೇ ಅಲ್ಲ ಅದು ವಿದ್ಯೆ ಜ್ಞಾನ ವಿವೇಕ ತಿಳುವಳಿಕೆ ಭಕ್ತಿ ಇದೆಲ್ಲಕ್ಕೂ ಒಂದೇ ಅರ್ಥ ಎಲ್ಲಿ ಭಗವಂತನ ಸಾನ್ನಿಧ್ಯ ನಮಗೆ ಹೆಚ್ಚು ಹೆಚ್ಚು ಅನುಭವಕ್ಕೆ ಬರ್ತದೆ ಎಲ್ಲಿ ಮನಸು ಭಗವಂತನತ್ತ ಆಕರ್ಷಿತವಾಗ್ತದೆ ಭಗವಂತನನ್ನು ಬಿಟ್ಟು ಬೇರೆ ಏನೂ ಬೇಡ ಅಂತ ಅಷ್ಟರ ಮಟ್ಟಿಗೆ ಮನಸ್ಸು ಪೂರ್ಣವಾಗಿ ಭಗವತ್ಪರವಾಗುತ್ತದೆ ಆಗ ನಮ್ಮಲ್ಲಿ ಈ ವಿದ್ಯೆ ಭಕ್ತಿ ಭಾವನೆ ಇದು ಹೆಚ್ಚುತ್ತದೆ ಅಂತ ಅರ್ಥ ಆ ವಿದ್ಯೆ ಎನ್ನುವುದು ವಧುವಿನ ಹಾಗೆ ಎನ್ನುವುದಾಗಿ ಹೇಳ್ತಾರೆ ವಧು ಕುಲವಧು ಅಥವಾ ವಿವಾಹದಲ್ಲಿ ಇನ್ನೊಂದು ಮನೆಗೆ ಹೋಗೋದಕ್ಕೆ ಸಿದ್ಧವಾಗಿರುವಂಥ ಒಬ್ಬ ಆಕೆ ಪ್ರೌಢ ಹೆಣ್ಮಗಳು ಅವಳಿಗೆ ಜೀವನವನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೆ ಯಾವ ರೀತಿಯಲ್ಲಿ ತನ್ನ ಮುಂದಿನ ಬದುಕು ಚೆನ್ನಾಗಿರಬಹುದು ಎನ್ನುವಂಥ ಒಂದು ಆಸೆ ಇರ್ತದೋ ಅದೊಂದೇ ಅವಳ ಜೀವನವನ್ನು ಕಾಪಾಡ್ತದೋ ಅದೇ ರೀತಿಯಲ್ಲಿ ವಿದ್ಯಾವಧು ಜ್ಞಾನವೆಂಬ ಆ ವಧುವನ್ನು ಆ ವಧುವಿಗೆ ಜೀವನವೆಲ್ಲವೂ ಆಗಿರುವಂಥದ್ದು ಶ್ರೀಕೃಷ್ಣ ಸಂಕೀರ್ತನೆ ಆ ಸಂಕೀರ್ತನೆ ಪದೇ ಪದೇ ಪದೇ ಅದನ್ನು ಮಾಡ್ತಾ ಇರೋದ್ರಿಂದ ಈ ವಿವೇಕ ಅನ್ನೋದು ನಿರಂತರ ಜಾಗೃತವಾಗಿರುತ್ತದೆ ಇಲ್ಲದೆ ಹೋದರೆ ಒಂದು ಕ್ಷಣದಲ್ಲಿ ವಿವೇಕ ಕಳಚಿಬಿಟ್ರೆ ವಿವೇಕ ಇಲ್ಲದೆ ಹೋದರೆ ಪತನ ನಿಶ್ಚಯವಾಗ್ತದೆ ಜೀವನ ಒಬ್ಬ ಸಾಧು ಅಥವಾ ಭಕ್ತ ಪವಿತ್ರವಾದ ಜೀವನ ನಡೆಸ್ಕೊಂಡು ಹೋಗಿದ್ರು ಒಂದು ಕೆಟ್ಟಗಳಿಗೆಯಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ಅವನ ಪತನವಾಗುವ ಸಂಭವ ಇದ್ದೇ ಇದೆ ಆದ ನಿರಂತರ ಭಗವಂತನ ಸ್ಮರಣೆ ಒಂದೇ ಅವನನ್ನು ರಕ್ಷಿಸುವಂಥ ವಸ್ತು ಆ ವಿದ್ಯೆಯನ್ನು ನಿರಂತರ ಕಾಪಾಡಿ ಜೀವಂತಿಕೆಯಿಂದ ಕಾಪಾಡಿಕೊಂಡಿರುವಂಥ ವಸ್ತು ಶ್ರೀಕೃಷ್ಣ ಸಂಕೀರ್ತನೆ ಮುಂದಕ್ಕೆ ಹೇಳ್ತಾರೆ ಆನಂದಾಂಬುದರ್ಧನಂ ಜಗತ್ತಿನಲ್ಲಿ ನಮಗೆಲ್ಲರಿಗೂ ಬೇಕಾಗಿರುವುದು ಆನಂದ ನಾವು ಇನ್ನೇನೇನೇನೋ ನಮಗೆ ಅಗತ್ಯ ಬೇಕು ಅಂತ ನಾವು ಅಂದ್ಕೊಂಡಿರ್ತೇವೆ ಸಂಪತ್ತು ಬೇಕು ಮನೆ ತುಂಬ ಬಂಧು ಬಾಂಧವರು ಇರಬೇಕು ಬಯಸಿದಾಗಲೆಲ್ಲ ಹತ್ತಾರು ಮಂದಿ ಸ್ನೇಹಿತರು ಬರಬೇಕು ನಮಗೆ ಬಯಸಿದ್ದೆಲ್ಲ ಒದಗಬೇಕು ಸೊತ್ತು ಇರಬೇಕು ಕೈಗೊಬ್ಬ ಕಾಲಿಗೊಬ್ಬ ಜನ ಹೀಗೆಲ್ಲ ಬಯಕೆಗಳು ಏನೇನೋ ಇರ್ತವೆ ಅದು ಎಲ್ಲ ಯಾತಕ್ಕೋಸ್ಕರ ಒಂದೋ ತನ್ನ ಇಂದ್ರಿಯ ಸುಖವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಹಣದಿಂದ ಒದಗುತ್ತವೆ ಬಂಧು ಬಾಂಧವರು ಸ್ನೇಹಿತರು ಬಳಗದವರು ಇದ್ದರೆ ಅವರ ಜೊತೆಗೆ ಒಡನಾಟದಿಂದ ಆನಂದ ಹೆಚ್ಚುತ್ತದೆ ಧೈರ್ಯ ಬರ್ತದೆ ನಾನೊಬ್ಬಂಟಿಯಲ್ಲ ಅಂತ ಎಲ್ಲದರ ಉದ್ದೇಶ ಆನಂದ ಆದರೆ ಶಾಶ್ವತವಾದ ಸುಖ ಅಥವಾ ಆನಂದ ಈ ಪ್ರಪಂಚದಲ್ಲಿ ಯಾವುದರಿಂದಲೂ ಸಿಗುವುದಿಲ್ಲ ಪ್ರತಿಯೊಂದನ್ನು ಕೂಡ ಬಿಟ್ಟು ಹೋಗಲೇಬೇಕಾಗುತ್ತೆ ಹೆಚ್ಚು ಸಂಪತ್ತನ್ನು ಕೂಡಿ ಹಾಕಿದವನಿಗೆ ಹೇಳ್ತೇವೆ ಏನು ಅವನು ಮೇಲೆ ಹೋಗುವಾಗ ತಗಡೆ ಹೋಗ್ತಾನ ಅಂತ ಕೇಳ್ತೀವಿ ಅದೇ ರೀತಿಯಲ್ಲಿ ಸಾಕಷ್ಟು ಬಂಧು ಬಳಗ ಆಳು ಕಾಳುಗಳು ಎಲ್ಲ ಇಟ್ಟುಕೊಂಡಿರುವಂಥವರು ಕೂಡ ಅಷ್ಟೇ ಕೊನೆಗೆ ಮೇಲಕ್ಕೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಒಬ್ಬನೂ ಇಲ್ಲ ಸುತ್ತಮುತ್ತ ಇರ್ತಾರೆ ಯಾರೂ ಅವನ ಜೊತೆ ಬರೋದಿಲ್ಲ ತಾನೊಬ್ಬನೇ ಪ್ರಯಾಣ ಮಾಡಬೇಕಾಗತ್ತೆ ತಾನು ಅನುಭವಿಸಿದ ಎಲ್ಲ ಸುಖಗಳು ಕೂಡ ಕಳೆದು ಹೋಗಿರ್ತವೆ ಕೊನೆಗಳಿಗೆಯಲ್ಲಿ ಯಾವುದೂ ಇಲ್ಲ ಬರಿಗೆಯಲ್ಲಿ ಹೊಡ್ತಾನೆ ಇಂಥ ದಾರಿದ್ರ್ಯ ಎಷ್ಟು ದೊಡ್ಡ ವ್ಯಕ್ತಿಯಾಗಿದ್ದರೂ ಸರಿ ಮಿಲಿನರ್ ಬಿಲೇನರ್ ಅಂತೆಲ್ಲ ಹೇಳ್ತೇವೆ ಕೋಟ್ಯಾಧೀಶ ಲಕ್ಷಾಧೀಶ ಒಬ್ಬನಿಗೂ ಕೂಡ ಇದು ತಪ್ಪಿದ್ದಲ್ಲ ಆದರೆ ಈ ಸತ್ಯ ಗೊತ್ತಿದ್ದರೂ ಕೂಡ ಪ್ರತಿಯೊಬ್ಬನೂ ಹಣ ಮಾಡ್ತಾನೆ ಪ್ರತಿಯೊಬ್ಬನು ಸ್ವಾರ್ಥ ಹೊಂದಿರ್ತಾನೆ ಮೋಸ ವಂಚನೆಗಳಲ್ಲಿ ತೊಡಗಿರ್ತಾನೆ ಇದು ಕ್ಷಣಿಕ ಎನ್ನುವಂಥ ಒಂದು ಸಲವೂ ಕೂಡ ಬರುವುದಿಲ್ಲವಲ್ಲ ಆದರೆ ನಿಜವಾದ ಬುದ್ಧಿವಂತಿಕೆ ತಿಳುವಳಿಕೆ ಜೀವನದಲ್ಲಿ ಅನುಭವವನ್ನು ಪಡೆದು ಯಾವುದು ಶಾಶ್ವತವಾದದ್ದು ಅಂತ ಚಿಂತಿಸ್ತಾನೋ ಅವನಿ ವಿವೇಕ ಬರ್ತದೆ ಜ್ಞಾನ ಲಭಿಸ್ತದೆ ಬರೆ ಜೀವನದಲ್ಲಿ ಏಟು ತಿಂದವರು ಮಾತ್ರ ವಿವೇಕಿಗಳಾಗಬೇಕಂತಿಲ್ಲ ವೈರಾಗ್ಯ ಬರಬೇಕಾದ್ರೆ ಜೀವನದಲ್ಲಿ ಪೂರ್ತಿ ಸೋತ್ ಹೋದು ಹೋದ ಬರ್ತದೆ ಅಂತ ಹೇಳ್ತಾರಲ್ಲ ಅದು ಸುಳ್ಳದು ಅನೇಕರಿಗೆ ಯಾವ ಕ್ಷಣದಲ್ಲಿ ಯಾತಕ್ಕೆ ವೈರಾಗ್ಯ ಬರುತ್ತದೆ ಇದನ್ನು ಹೇಳೋಕ್ಕಾಗುವುದಿಲ್ಲ ಜನ್ಮಗಳ ಸಂಸ್ಕಾರದ ಬಲ ಇರಬಹುದು ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ಮಾಡಿದ ಸಾಧನೆಗಳ ಫಲವಾಗಿ ಈ ಜನ್ಮದಲ್ಲಿ ಯಾವುದೋ ಗಳಿಗೆಯಲ್ಲಿ ಯಾರದೋ ಮಾತು ಕೇಳಿ ಯಾವುದೋ ಒಂದು ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಮನಸ್ಸಿಗೆ ಇದ್ದಕ್ಕಿದ್ದ ಹಾಗೆ ಇದು ಕೂಡ ಮಿಥ್ಯೆ ಪ್ರಪಂಚ ನಾನು ಎಷ್ಟನ್ನು ಅನುಭವಿಸಿದರೂ ಕೂಡ ಶಾಶ್ವತವಾದ ಆನಂದ ಸಿಗೋದಿಲ್ಲ ಶಾಶ್ವತವಾದದ್ದು ಒಂದೇ ಒಂದು ವಸ್ತು ಭಗವಂತ ಒಂದೇ ಅಂತ ತಿಳುವಳಿಕೆ ಯಾರಿಗಾದರೂ ಒಂದು ಕ್ಷಣ ಮನಸ್ಸಿನಲ್ಲಿ ಬಂದರೆ ಅವನ ಜೀವನ ಬದಲಾಗ್ತದೆ ಕ್ಷಣಿಕವಾಗಿ ಆ ಭಾವನೆ ಹೊರಟು ಹೋಗಬಹುದು ಮರೆಯಾಗಬಹುದು ಆದರೆ ಅಲ್ಲಿಗೆ ನಿಲ್ಲೋದಿಲ್ಲ ಅದು ಇನ್ನೊಂದು ಸಂದರ್ಭದಲ್ಲಿ ಬೆಳೀತಾ ಹೋಗುತ್ತದೆ ಕೊನೆಗೆ ಅವನು ಶಾಶ್ವತವಾದ ಸತ್ಯ ಯಾವುದು ನಿಜವಾದ ಆನಂದ ಎಲ್ಲಿದೆ ಅದನ್ನು ಹುಡುಕುವುದಕ್ಕೆ ಹೊರಡ್ತಾನೆ ಈ ನಿಜವಾದ ಆನಂದ ಅಂತಂದರೆ ಯಾವುದು ನಾಶವಾಗುವುದಿಲ್ಲ ಅದೇ ನಿಜವಾದ ಆನಂದ ಪರ್ಮನೆಂಟಾದದ್ದು ನಮ್ಮ ಇಂದ್ರಿಯಗಳನ್ನು ತಣಿಸುವಂಥ ಎಲ್ಲ ಸುಖಭೋಗ ವಸ್ತುಗಳು ಕೂಡ ಕ್ಷಣಿಕವಾದದ್ದು ಇರ್ತದೆ ಹೋಗ್ತದೆ ನಾವು ಪರ್ಮನೆಂಟ್ ಅಂದ್ಕೊಂಡಿರುವಂಥ ದೊಡ್ಡ ದೊಡ್ಡ ನಮ್ಮ ಸೊತ್ತುಗಳಾಗಲಿ ಕಟ್ಟಡಗಳಾಗಲಿ ಇರುವುದೇ ಇಲ್ಲ ಯಾವುದು ಕೂಡ ಪರ್ಮನೆಂಟ್ ಇಲ್ಲ ಒಂದು ಭೂಕಂಪ ಬಂದರೆ ಎಲ್ಲ ಬಿದ್ದು ಹೋಗ್ತದೆ ಯಾವ ಗಳಿಗೆಯಲ್ಲಿ ಏನಾಗುತ್ತದೆ ಯಾರಿಗೂ ಗೊತ್ತಿಲ್ಲ ಸರಿಯಪ್ಪ ನಾನು ಒಳ್ಳೆ ಹತ್ತು ಜನ ಹತ್ತು ಮಂದಿ ನೂರಾರು ವರ್ಷ ನೆನಪಿಸಿಕೊಳ್ಳುವಂಥ ಕಾರ್ಯ ಮಾಡಬೇಕು ಅಂತ ಒಬ್ಬ ಮಹತ್ಕಾರ್ಯಗಳನ್ನೆಲ್ಲ ಮಾಡ್ತಾನೆ ಏನು ಮಾಡಿದ್ರು ಕೂಡ ನೂರು ವರ್ಷ ಇನ್ನೂರು ವರ್ಷ ನೆನಪಿಸ್ಕೊಳ್ತಾರೆ ಆನಂತರ ಎಲ್ಲೂ ಹೋದರು ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ರಾಜಾದಿರಾಜರು ಚಕ್ರಾಧಿಪತಿಗಳೆಲ್ಲ ಆಳು ಹೋಗಿದ್ದಾರೆ ದೊಡ್ಡ ದೊಡ್ಡ ದೊಡ್ಡವರು ಚರಿತ್ರ ಪುಸ್ತಕದಲ್ಲಿ ಮಾತ್ರ ಸ್ಟಡಿ ಮಾಡುವವರು ಓದ್ತಾರೆ ವಿನಃ ಈ ಸಹಸ್ರಾರು ಮಂದಿ ಜನಸಾಮಾನ್ಯರಿಗೆ ಯಾರ ಜ್ಞಾಪಕ ಇದೆ ಎಷ್ಟೋ ಮಂದಿ ರಾಜರು ಆಗಿರ್ತಾರೆ ಹೋಗಿರ್ತಾರೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಧೂಳಿಪಟಾಗಿ ಹೋಗಿವೆ ಪರ್ಮನೆಂಟ್ ಯಾವುದೂ ಇಲ್ಲ ಇದನ್ನೆಲ್ಲ ಆಲೋಚನೆ ಮಾಡ್ತಾ ಮಾಡ್ತಾ ಮಹಾತ್ಮರು ಹೇಳಿರುವ ಮಾತು ಮನಸ್ಸಿಗೆ ನಾಟುತ್ತದೆ ನಿಜವಾದ ಆನಂದ ಎಲ್ಲಿದೆ ಭಗವಂತನ ಸಾಕ್ಷಾತ್ಕಾರದಲ್ಲಿ ಸತ್ಯವನ್ನು ಕಂಡುಕೊಂಡಾಗಲೇ ನಿಜವಾದ ಆನಂದ ಉಂಟಾಗ್ತದೆ ಭಗವಂತ ಸತ್ಯದ ಸ್ವರೂಪ ಜ್ಞಾನದ ಸ್ವರೂಪ ಅಷ್ಟೇ ಅಲ್ಲ ಅವನು ಆನಂದ ಸ್ವರೂಪ ಅದಕ್ಕಾಗಿ ಸಚ್ಚಿದಾನಂದ ಅಂತ ಹೇಳ್ತಾರೆ ಸಪ್ ಚಿತ್ ಆನಂದ ಸಪ್ ಅಂತಂದರೆ ಇರುವಂಥದ್ದು ಸತ್ಯ ಚಿತ್ ಅಂತಂದರೆ ಚೈತನ್ಯ ಅಥವಾ ಜ್ಞಾನ ಆನಂದ ಅಂತಂದರೆ ಎಲ್ಲ ಕಡೆ ತುಂಬಿ ತುಳ್ಕಾಡ್ತಾ ಇರುವ ಆನಂದಗಳಿಗೆ ಮೂಲವಾದದ್ದು ಯಾವುದು ಅದು ಆನಂದ ಉಳಿದೆ ಎಲ್ಲ ಆನಂದಗಳು ಇರ್ತವೆ ಹೋಗ್ತವೆ ಆದರೆ ಅದಕ್ಕೆ ಮೂಲವಾದ ಭಗವಂತನ ಆನಂದ ಅದು ಯಾವತ್ತಿಗೂ ಬತ್ತಿ ಹೋಗುವುದಿಲ್ಲ ಒಂದು ಉಪನಿಷತ್ನಲ್ಲಿ ಹೇಳ್ತಾರೆ ಯಾವ ಆನಂದ ದುಃಖವನ್ನು ತರುವುದಿಲ್ವೋ ನಿರಂತರವಾಗಿ ಆನಂದವನ್ನೇ ಹೇರುತ್ತದೆ ಅದೇ ನಿಜವಾದ ಆನಂದ ಅಂತ ಹೇಳ್ತಾರೆ ಅದು ಯಾವುದು ಅಂತಂದರೆ ಆತ್ಮನನ್ನು ಅರಿತವನಿಗೆ ಭಗವಂತನ ನಿಜಸ್ವರೂಪವನ್ನು ತಿಳ್ಕೊಂಡವನಿಗೆ ಸತ್ಯ ಸಾಕ್ಷಾತ್ಕಾರ ಮಾಡಿಕೊಂಡವನಿಗೆ ಮಾತ್ರ ಲಭಿಸುವಂಥದ್ದು ಈ ಆನಂದ ಇಲ್ಲಿ ಶ್ರೀಕೃಷ್ಣ ಸಂಕೀರ್ತನೆಯಾಗಲಿ ನಾಮಸ್ಮರಣೆಯಾಗಲಿ ನಿರಂತರ ಭಗವಂತನ ಆ ಸ್ವರೂಪವನ್ನು ನೆನಪಿಸುವುದರಿಂದ ಈ ಸಾಧಕನ ಅಥವಾ ಭಕ್ತನ ಭಗವಂತನ ಕಡೆಗೆ ಸಾಗುವ ಮಾರ್ಗ ಕೂಡ ಆನಂದದಾಯಕವಾಗಿರುತ್ತದೆ ನಾಮದಲ್ಲಿ ರುಚಿ ಯಾವಾಗ ಒಬ್ಬ ಭಕ್ತನಿಗೆ ಉಂಟಾಗ್ತದೋ ಅವನಿಗೆ ಅನಂತರ ನಿರಂತರ ಆನಂದ ಒಂದೇ ಉಂಟಾಗ್ತದೆ ಆರಂಭದಲ್ಲಿ ಸಾಕಷ್ಟು ಹೋರಾಡಬೇಕಾಗ್ತದೆ ಕಷ್ಟಪಡಬೇಕು ಮನಸ್ಸಿನಲ್ಲಿ ಎಷ್ಟು ಗಟ್ಟಿ ಮಾಡಿಕೊಂಡ್ರೂ ಕೂಡ ಭಗವಂತನ ಕಡೆಗೆ ಮನಸ್ಸು ಹೋಗುವುದಿಲ್ಲ ನಾಮ ನಾಮಸ್ಮರಣೆ ಮರೆತು ಹೋಗ್ತದೆ ಹತ್ತಾರು ಆಲೋಚನೆಗಳು ಮನಸ್ಸಿಗೆ ಬರ್ತವೆ ಜಪಧ್ಯಾನ ಮಾಡೋದಕ್ಕೆ ಕುಳಿತುಕೊಂಡು ಕೂಡಲೇ ನೂರಾರು ಚಿಂತೆಗಳು ಆವರಿಸ್ತವೆ ಆದರೆ ಎಡೆಬಿಡದ ಪ್ರಯತ್ನ ಅಭ್ಯಾಸ ಮತ್ತು ವೈರಾಗ್ಯ ಉಳಿದ ಎಲ್ಲ ವಿಷಯವಸ್ತುಗಳಿಂದ ಮನಸ್ಸನ್ನು ದೂರ ಮಾಡಿ ಭಗವಂತನಲ್ಲೇ ಮನಸ್ಸನ್ನು ನೆಟ್ಟರೆ ವೈರಾಗ್ಯ ಸಿದ್ಧಿಸ್ತದೆ ವೈರಾಗ್ಯ ಅಂದರೆ ಆಸೆ ಇಲ್ಲದೆ ಇರುವಂಥದ್ದು ರಾಗಗಳಿಗಿಂತ ದೂರವಾಗಿರುವಂಥದ್ದು ವಿರಾಗ ಅದೇ ವೈರಾಗ್ಯ ಪ್ರಪಂಚದಲ್ಲಿರುವ ಯಾವ ವಸ್ತುಗಳು ನನಗೆ ಬೇಕಾಗಿಲ್ಲ ಈ ಪ್ರಪಂಚಕ್ಕೆ ಮೂಲವಾಗಿರುವಂಥ ಈ ಎಲ್ಲ ವ್ಯಕ್ತವಾದ ಕಣ್ಣಿಗೆ ಕಾಣ್ತಾ ಜಗತ್ತನ್ನು ಯಾರು ಸೃಷ್ಟಿ ಮಾಡಿದ್ದಾನೋ ಯಾರು ಪಾಲಿಸ್ತಾನೋ ಹಾಗೂ ಎಲ್ಲ ಜಗತ್ತು ಯಾರಲ್ಲಿ ಹೋಗಿಲ್ಲ ಯಾವಾಗುತ್ತದೋ ಅಂಥ ಭಗವಂತನ ಒಂದು ಸನ್ನಿಧಾನ ಮಾತ್ರ ನನಗೆ ಸಾಕು ಅವನನ್ನು ಮಾತ್ರ ನಾನು ಪಡಿಬೇಕು ಉಳಿದದ್ದು ಏನೂ ನನಗೆ ಬೇಡ ಎನ್ನುವಂಥದ್ದೇ ವೈರಾಗ್ಯ ಹೀಗೆ ಆ ವೈರಾಗ್ಯವನ್ನು ನಿರಂತರವಾಗಿ ಇಟ್ಟುಕೊಳ್ಳುವುದಕ್ಕೆ ಪ್ರಾಕ್ಟೀಸ್ ಅಭ್ಯಾಸ ಬೇಕು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು ಶಾಶ್ವತವಾದ ಸತ್ಯವನ್ನು ಸುಖವನ್ನು ಕೊಡಬಲ್ಲ ಭಗವಂತನನ್ನು ನಿರಂತರ ಸ್ಮರಿಸುವುದು ಇಂಥ ಒಂದು ಅಭ್ಯಾಸ ಅದಕ್ಕೆ ಸಂಕೀರ್ತನೆ ಅಂತ ಹೇಳಲಾಗಿದೆ ಶ್ರೀಕೃಷ್ಣ ಸಂಕೀರ್ತನೆ ಅಂತ ಇದ್ದರು ಯಾವುದೇ ಭಗವಂತನ ಯಾವುದೇ ನಾಮದ ಸಂಕೀರ್ತನೆ ಅದು ಸಾಧನೆ ಅಂಥ ಸಾಧನೆ ಆನಂದಾಂಬುದಿ ಅಂಬುದಿ ಅಂದರೆ ಸಮುದ್ರ ಆನಂದಾಂಬುದಿ ವರ್ಧನಂ ಅದನ್ನು ವೃದ್ಧಿ ಮಾಡುವಂಥದ್ದು ಸಮುದ್ರದಲ್ಲಿ ಭರತ ಮತ್ತು ಇಳಿತ ಅಂತ ಎರಡೂ ಬಗೆಯ ವ್ಯತ್ಯಾಸಗಳಾಗುತ್ತವೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಸಂದರ್ಭದಲ್ಲಿ ಸೂರ್ಯ ಮತ್ತು ಚಂದ್ರ ಇವರಿಬ್ಬರ ಸೆಳೆತದಿಂದಾಗಿ ಸಮುದ್ರದಲ್ಲಿ ನೀರಿನ ಪ್ರಮಾಣ ಹೆಚ್ಚುತ್ತದೆ ಹಾಗೆ ಸಮುದ್ರದಲ್ಲಿ ಪ್ರಮಾಣ ಹೆಚ್ಚಿದಾಗ ವೃದ್ಧಿ ಆಗುತ್ತದೆ ಇನ್ನು ಕೆಲವೊಮ್ಮೆ ಪೂರ್ತಿ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ ಕ್ಷಯ ಅಂತ ಹೆಸರು ವೃದ್ಧಿ ಮತ್ತು ಕ್ಷಯ ಇಲ್ಲಿ ಆನಂದವೆಂಬ ಆ ಸಮುದ್ರವನು ನಮ್ಮ ಹೃದಯದಲ್ಲಿ ಇರತಕ್ಕಂಥ ಸಮುದ್ರವನ್ನು ಉಕ್ಕಿಸಬಲ್ಲಂಥ ಶಕ್ತಿ ಚಂದ್ರ ಸೂರ್ಯರು ಮಾಡುವ ಹಾಗೆ ಈ ಅಂಬುಧಿಯನ್ನು ವೃದ್ಧಿ ಮಾಡುವ ವರ್ಧನ ಮಾಡುವಂಥ ಶಕ್ತಿ ಶ್ರೀಕೃಷ್ಣ ಸಂಕೀರ್ತನೆ ನಿರಂತರ ನಾಮಸ್ಮರಣೆಗೆ ಇದೆ ಸಂಕೀರ್ತನೆ ಅಂದರೆ ಭಜನೆ ಅಂತಲೂ ಆಗಬಹುದು ಸ್ತುತಿಯಂತಲೂ ಆಗ್ಬಹುದು ಸಹಸ್ರನಾಮಾದಿ ಪಠಣಗಳೂ ಆಗ್ಬೋದು ಯಾವ್ಯಾವುದೆಲ್ಲ ಭಗವಂತನನ್ನು ನಿರಂತರ ಸ್ಮರಿಸುವ ಹಾಗೆ ಮಾಡ್ತದೋ ಪ್ರಾಪಂಚಿಕ ಆಲೋಚನೆಗಳನ್ನು ಕಡಿಮೆ ಮಾಡ್ತದೋ ಅದೆಲ್ಲವೂ ಕೂಡ ಸಂಕೀರ್ತನೆ ಅಷ್ಟೇ ಅಲ್ಲ ಪ್ರತಿಪದಂ ಪೂರ್ಣಾಮೃತಾಸ್ವಾದನಂ ಪ್ರತಿಪದ ಪ್ರತಿ ಕ್ಷಣದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಕೂಡ ಪೂರ್ಣಾಮೃತ ಪರಿಪೂರ್ಣವಾದ ಪರ್ಫೆಕ್ಟ್ ಆದಂಥ ಅಮೃತದ ಆಸ್ವಾದನೆ ಮಾಡಿಸ್ತದೆ ಅಮೃತ ಅಂತಂದರೆ ನಮಗೆಲ್ಲರಿಗೂ ಗೊತ್ತೇ ಇದೆ ದೇವದೇವತೆಗಳೆಲ್ಲ ಅಮೃತವನ್ನು ಕುಡಿದು ಅಮರರಾದರೂ ಅವರಿಗೆ ಸಾವಿಲ್ಲ ಅಂತ ಕೇಳ್ತೇವೆ ಸಹಜವಾಗಿ ಅದು ಅತ್ಯಂತ ರುಚಿಕರ ಮಧುರವಾದದ್ದು ಅಂತ ಹೇಳ್ತಾರೆ ಅದರ ಒಂದು ಬಿಂದುನ್ನು ಹಾಕ್ಕೊಂಡ್ರೂ ಕೂಡ ಮನುಷ್ಯ ಅಮರನಾಗ್ತಾನೆ ಅಂತ ಹೇಳ್ತಾರೆ ಅದು ಕಾಲ್ಪನಿಕವಾದಂಥ ಒಂದು ಕಥೆ ಯಾರು ಕೂಡ ಅದನ್ನು ನೋಡಿದ್ದಿಲ್ಲ ಆದರೆ ಈ ಸಂಕೀರ್ತನೆ ಭಗವಂತನ ನಾಮದ ಜಪ ನಾಮ ಸ್ಮರಣೆ ಅದು ಅಮೃತದ ಹಗೆ ಮೃತ್ಯವನ್ನು ದೂರು ಮಾಡ್ತದೆ ಅಮೃತತ್ವ ಶಾಶ್ವತವಾದ ಜೀವನವನ್ನು ನೀಡುತ್ತದೆ ಅಂಥ ಅಮೃತ ಫಲವನ್ನು े अमृत फल स्वादिष्टो आ रीति नामस्मरणे अत्यंत रुचिकरवस्मरणी यार्धर कूड़ा हेतर साधु सतर मत नाम ऋचि वो सल हिदिट नाव हिडकोद नमून हिडकोबिड़े ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದರು ಯಾವಾಗ ತಂದೆ ಮಗುವಿನ ಕೈ ಹಿಡ್ಕೊಂಡು ಗದ್ದೆ ಬದಿಯಲ್ಲಿ ಹೋಗ್ತಾ ಇರ್ತಾನೋ ಆಗ ಮಗುವಿಗೆ ಅಂಜಿಕೆ ಇಲ್ಲ ಮಗು ಯಾವಾಗ ತಂದೆ ಕೈಯನ್ನು ಹಿಡ್ಕೊಳ್ಳುತ್ತೆ ಬಿದ್ದು ಹೋಗುವ ಸಂಭವ ಇದೆ ಮಗುವಿನ ಕೈ ತಪ್ಪಿಬಿಟ್ರೆ ಮಗು ಬಿದ್ದು ಹೋಗುತ್ತೆ ಆದರೆ ತಂದೆಯೇ ಯಾವಾಗ ಮಗುವಿನ ಕೈ ಹಿಡ್ಕೊಂಡ್ಬಿಡ್ತಾನೆ ಆಗ ಮಗುವಿಗೆ ಸುರಕ್ಷಿತವಾಗಿರ್ತದೆ ಅದೇ ರೀತಿ ಈ ನಾಮ ಎನ್ನುವುದನ್ನು ನಾವು ಹಿಡ್ಕೊಳ್ಳ ಹಿಡ್ಕೊಳ್ಳುವಲ್ಲಿ ತನಕ ಅದು ಮರೆತು ಹೋಗ್ತದೆ ಎನ್ನುವ ಭಯ ಇರುತ್ತದೆ ಆದರೆ ಒಂದು ಕ್ಷಣ ಬರ್ತದೆ ಪೂರ್ಣ ನಾಮವೇ ನಮ್ಮನ್ನು ಹಿಡ್ಕೊಂಡ್ಬಿಡ್ತದೆ ಆಗ ಮತ್ತೆ ಅದನ್ನು ಮರೆಯುವ ಸಂಭವ ಇಲ್ಲ ಕಣ್ಣು ಮುಚ್ಚಿದರೂ ಭಗವಂತನ ನಾಮ ಸುಮ್ಮನೆ ನಾಮ ಜಪ ಮಾಡಿದ್ದೆವು ಸಾಕು ಅಂತ ಸುಮ್ಮನೆ ಕುಳಿತುಕೊಂಡ್ರೂ ಒಳಗಡೆ ನಡೀತಾ ಇರ್ತದೆ ಸರಿಯಪ್ಪ ನಿದ್ದೆ ಮಾಡ್ತೀನಿ ಅಂತ ನಿದ್ದೆ ಹೋದರೆ ನಿದ್ದೆಯಲ್ಲೂ ಕೂಡ ನಾಮಸ್ಮರಣೆ ನಡೀತಾ ಇರ್ತದೆ ಇದು ಸಾಧುಸಂತರಗಳ ಅನುಭವ ಅಂಥ ನಿರಂತರ ಸ್ಮರಣೆಯಿಂದಾಗಿ ಒಂದು ಕ್ಷಣ ಕೂಡ ನಮ್ಮವನ್ನು ಬಿಡುವುದಕ್ಕಾಗುವುದಿಲ್ಲ ಅಷ್ಟು ಮಧುರವಾಗಿರುತ್ತದೆ ಸಂಪೂರ್ಣ ಜಗತ್ತೇ ಭಗವನ್ಮಯವಾಗಿ ಬಿಡ್ತದೆ ಸರ್ವಾತ್ಮ ಸ್ನಾಪನಂ ಸರ್ವ ನನ್ನ ಆತ್ಮ ಅಂದರೆ ನಾನಂತಲೂ ಅರ್ಥ ಇದೆ ತನ್ನ ಎಲ್ಲವನ್ನೂ ಕೂಡ ಸ್ನಾನ ಮಾಡಿಸುವ ಹಾಗೆ ನೀರಿನಲ್ಲಿ ಮುಳುಗಿದರೆ ನದಿಯಲ್ಲಿ ಮುಳುಗಾಕಿದರೆ ಪೂರ್ಣ ನಾವು ಒದೆಯಾಗಿ ಹೋಗ್ತೀವಲ್ಲ ಹಾಗೆ ಈ ಸಂಕೀರ್ತನೆ ಎನ್ನುವಂಥ ನೀರಿನಲ್ಲಿ ನಾವು ಪೂರ್ಣವಾಗಿ ಮಿಂದು ಹೋಗ್ತೀವಿ ಆ ರೀತಿ ಮಾಡ್ತದೆ ಭಗವನ್ಮಯ ಮಾಡಿಬಿಡ್ತದೆ ಒಳಗೆ ಹೊರಗೆ ಎಲ್ಲವೂ ಕೂಡ ನೀರಿನಲ್ಲಿ ತೊಯ್ದು ಹಾಗೆ ಭಕ್ತಿ ಎನ್ನುವಂಥ ಈ ನೀರಿನಲ್ಲಿ ತೊಯ್ಯಿಸಿ ಸರ್ವಾತ್ಮ ಸ್ನಪನ ಸ್ನಾನ ಮಾಡುವಂಥದೇ ಸ್ನಾಪನ ಪರಂ ವಿಜಯತೆ ಅಂಥ ಪರಂ ವಿಶಿಷ್ಟವಾದದ್ದು ಉನ್ನತವಾದದ್ದು ಪರ ಅಂತಂದರೆ ಅಪರ ಪರ ಅಂತ ನೀವು ಕೇಳಿರ್ತೀರಿ ಆಚೆಯದು ಅಂತ ಅರ್ಥ ಪರ ಇನ್ನೊಂದು ಅಂತಲೂ ಕೂಡ ಅರ್ಥ ಇದೆ ಇಲ್ಲಿ ವಿಶೇಷವಾಗಿ ಪರಾವಿದ್ಯೆ ಅಂತೆಲ್ಲ ಹೇಳ್ತೀವಲ್ಲ ಹಾಗೆ ಉನ್ನತವಾದದ್ದು ಪರಂ ವಿಜಯತೆ ಉತ್ಕೃಷ್ಟವಾಗಿ ಅದು ಮೆರೆಯುತ್ತದೆ ಯಾವುದು ಶ್ರೀಕೃಷ್ಣ ಸಂಕೀರ್ತನೆ ಇದಿಷ್ಟು ಮೊದಲನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣ ಸಂಕೀರ್ತನೆಯ ಮಹಾತ್ಮೆಯನ್ನು ಚೈತನ್ಯ ಮಹಾಪ್ರಭುಗಳು ಅತ್ಯಂತ ಕಾವ್ಯಾತ್ಮಕವಾದ ರೀತಿಯಲ್ಲಿ ಹೇಳ್ತಾರೆ ನೋಡಿ ಕಾವ್ಯದ ರೀತಿಯಲ್ಲೇ ಇದೆ ಉಪಮೆಗಳು ಮನಸ್ಸೆಂಬುದು ಕನ್ನಡಿಯ ಹಾಗೆ ಭವ ಸಂಸಾರ ಎನ್ನುವುದು ಕಾಡ್ಗಿಚ್ಚಿನ ಹಾಗೆ ಕೈರವ ಚಂದ್ರಿಕೆ ಬಿಳಿ ನೈದೆಲೆ ಮತ್ತು ಚಂದ್ರಿಕೆ ಅಂದರೆ ಬೆಳದಿಂಗಳು ವಿದ್ಯೆ ಎನ್ನುವುದು ವಧುವಿನ ಹಾಗೆ ಆನಂದ ಎಂಬುದು ಸಮುದ್ರದ ಹಾಗೆ ಉಕ್ಕಿ ಬರುವಂಥದ್ದು ಈ ರೀತಿ ನಾನಾ ಬಗೆಯ ಹೋಲಿಕೆಗಳಿಂದ ಅತ್ಯಂತ ಸುಂದರವಾದ ಒಂದು ಕಾವ್ಯ ಕೂಡ ಆಗಿ ಈ ಶ್ಲೋಕ ಕಾಣಿಸ್ತದೆ ಎರಡನೆಯ ಶ್ಲೋಕದಲ್ಲಿ ಇದೇ ಬಗೆಯ ಭಾವನೆ ಮುಂದುವರಿಯುತ್ತದೆ ವಿಶೇಷವಾಗಿ ನಾಮದ ಮಹತ್ವ ಏನು ಇದನ್ನು ಹೇಳ್ತಾರೆ ನಾಮನಾಮಕಾರಿ ಬಹುಧ ನಿಜಸರ್ವರ್ವಶಕ್ತಿ ತತ್ರರ್ಪಿತ ನಿಯಮಿತ ಸ್ಮರಣೇ ನ ಕಾಲ ಏತೃಶಿ ತವ ಕೃಪಾ ಭಗವನ್ಮಾಪಿ ದುರ್ದೈವಮೀದೃಶ ಮಿಹಾಜನಿ ನಾನುರಾಗ ಇದರ ಅರ್ಥ ಏನಂದರೆ ನಿನ್ನ ನಾಮಗಳು ಹಲವು ಬಗೆಯಿಂದ ವ್ಯಕ್ತವಾಗಿವೆ ನಿನ್ನ ನಾಮ ಭಗವಂತನಿಗೆ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ ಭಗವಂತನ ನಾಮ ಹಲವು ಬಗೆಯಿಂದ ವ್ಯಕ್ತವಾಗಿವೆ ಅವುಗಳಲ್ಲಿ ನಿನ್ನ ಸರ್ವ ಶಕ್ತಿಯನ್ನು ತುಂಬಿರುವೆ ನಿನ್ನ ನಾಮಸ್ಮರಣೆ ಮಾಡಬೇಕಾದರೆ ಇಂತಹ ಕಾಲದಲ್ಲೇ ಅದನ್ನು ಮಾಡಬೇಕು ಎಂಬ ವಿಧಿ ಇಲ್ಲ ನಿನ್ನ ಕೃಪೆ ಹೀಗಿದ್ದರೂ ಹೇ ಭಗವಂತ ದುರ್ದೈವ ವಶದಿಂದ ನನಗೆ ಈ ಜನ್ಮದಲ್ಲೂ ನಿನ್ನ ಮೇಲೆ ಅನುರಾಗ ಹುಟ್ಟಲಿಲ್ಲ ದುಃಖದಿಂದ ಹೇಳಿಕೊಳ್ಳುವ ಹಾಗೆ ಭಕ್ತ ಮೊರೆ ಇಡ್ತಾ ಇದ್ದಾನೆ ನಾಮನಾಂ ಅಕಾರಿ ಬಹುದಾ ಬಹುದಾ ಅಂದರೆ ಹಲವು ಬಗೆಯಲ್ಲಿ ನಾಮನಾಮ್ ಇನ್ನ ಹೆಸರಿನಲ್ಲಿ ನಿಜ ಶಕ್ತಿಹಿ ಅಕಾರಿ ನಿಜ ತನ್ನ ಎಲ್ಲ ಶಕ್ತಿಗಳನ್ನು ಕೂಡ ಭಗವಂತನ ನಾಮದಲ್ಲಿ ವ್ಯಕ್ತಗೊಳಿಸಿಬಿಟ್ಟಿದ್ದಾನೆ ಆ ಕಾರ್ಯ ವ್ಯಕ್ತಗೊಳಿಸುವುದು ಹಲವು ಬಗೆಯ ನಾಮಗಳ ಮೂಲಕ ಭಗವಂತನಿಗೆ ಸಹಸ್ರನಾಮ ಅಂತ ಹೇಳ್ತೇವೆ ಸಹಸ್ರನಾಮ ಸ್ತೋತ್ರ ಪಠಣ ಮಾಡುವಂಥದ್ದಿದೆ ಇಂಥ ಎಷ್ಟೆಷ್ಟು ಸಹಸ್ರನಾಮಗಳಿವೆಯೋ ಗೊತ್ತಿಲ್ಲ ಎಷ್ಟೆಷ್ಟು ಬಗೆಯಲ್ಲಿ ಅವನನ್ನು ಸ್ತುತಿ ಮಾಡಿದರೂ ಕೂಡ ಅವನ ಆ ಸ್ವರೂಪ ಗೋಚರವಾಗಿಯೇ ಉಳಿದಿದೆ ನಮ್ಮ ಮನಸ್ಸಿಗೆ ಎಷ್ಟೆಷ್ಟು ಬಗೆಯಲ್ಲಿ ಅವನನ್ನು ಗ್ರಹಿಸುವುದಕ್ಕೆ ಸಾಧ್ಯ ಅದಕ್ಕೆಲ್ಲ ಈ ಸಹಸ್ರ ಲಕ್ಷ ಲಕ್ಷ ಹೆಸರುಗಳೆಲ್ಲ ಒಂದೊಂದು ಅವಕಾಶ ಮಾಡಿಕೊಡ್ತದೆ ಹೀಗೆ ಒಬ್ಬೊಬ್ಬ ಭಕ್ತನ ಒಬ್ಬೊಬ್ಬ ಸಾಧಕನ ಮನಸ್ಸಿನ ಅಭಿರುಚಿಗೆ ತಕ್ಕ ಹಾಗೆ ಯಾವುದೋ ಒಂದೊಂದು ನಾಮ ಎಲ್ಲರಿಗೂ ಎಲ್ಲ ನಾಮ ಇಷ್ಟ ಆಗಬೇಕಂತಿಲ್ಲ ಒಬ್ಬನಿಗೆ ಕೃಷ್ಣನ ನಾಮ ಇನ್ನೊಬ್ಬನಿಗೆ ರಾಮನ ನಾಮ ಇನ್ನೊಬ್ಬನಿಗೆ ಇನ್ನೊಂದು ನಾಮ ಯಾವುದು ನಮಗೆ ಅತ್ಯಂತ ಸೂಕ್ತ ಅಂತ ಯಾವ ಇಷ್ಟ ದೇವತೆಯ ಮಂತ್ರ ನನಗೆ ಸೂಕ್ತ ಅಂತ ಅನ್ನಿಸ್ತದೋ ಅದನ್ನು ಗುರು ಕೊಟ್ಟಿರ್ತಾನೆ ಅದೇ ನನಗೆ ಪರಮ ಪವಿತ್ರವು ಪೂಜ್ಯವೂ ಆಗಿರ್ತದೆ ಅಂಥದ್ದನ್ನು ನಾನು ಸ್ವೀಕಾರ ಮಾಡಿ ನಾಮಜಪ ಮಾಡ್ತೀನಿ ಅಂತ ಭಕ್ತ ಹೊರಡ್ತಾನೆ ಅಂಥ ನಾಮದಲ್ಲಿ ಎಲ್ಲ ಶಕ್ತಿಯನ್ನು ಕೂಡ ಭಗವಂತನೇ ತುಂಬಿಬಿಟ್ಟಿದ್ದಾನೆ ಯಾಕಂದರೆ ಗುರು ರೂಪದಲ್ಲಿ ಬರೋನು ಭಗವಂತನೇ ಸಾಕ್ಷಾತ್ ಭಗವಂತನೇ ಗುರುವಾಗಿ ಶಿಷ್ಯನ ಮುಂದೆ ಗೋಚರವಾಗ್ತಾನೆ ಆದ್ದರಿಂದ ಆ ನಾಮವನ್ನು ಕೊಟ್ಟವನೂ ಭಗವಂತ ನಾಮದಲ್ಲಿ ಶಕ್ತಿಯನ್ನು ತುಂಬಿಸಿದವನು ಕೂಡ ಭಗವಂತನೇ ತತ್ರ ಅರ್ಪಿತ ಅದರಲ್ಲಿ ನಿಜ ಸರ್ವ ಶಕ್ತಿ ತತ್ರ ಅರ್ಪಿತ ತನ್ನ ಎಲ್ಲ ಶಕ್ತಿಗಳನ್ನು ಕೂಡ ಆ ನಾಮದಲ್ಲಿ ತುಂಬಿಬಿಟ್ಟಿದ್ದಾನೆ ನಿಯಮಿತ ಸ್ಮರಣೆ ನ ನಿಯಮಿತವಾಗಿ ಇಂತಿಷ್ಟು ಸಮಯಕ್ಕೇ ಮಾಡಬೇಕು ಆರರಿಂದ ಏಳರವರೆಗೆ ಮಾಡಬೇಕು ಬೆಳಗ್ಗೆ ಐದು ಗಂಟೆಯಿಂದ ಐದೂವರೆ ತನಕ ಜಪ ಮಾಡಿ ಎಂಥ ನಿಯಮವೂ ಯಾವ ನಿಯಮವೂ ಕೂಡ ಒಬ್ಬ ಸಾಧಕನಿಗೆ ಅಥವಾ ಭಕ್ತನಿಗೆ ಇಲ್ಲ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಸ್ಮರಣ ಮಾಡಬಹುದು ನಿಯಮಿತ ಸ್ಮರಣೆ ನ ಕಾಲ ಕಾಲ ಇದೇ ನಿಯಮಿತವಾದ ಕಾಲ ಅಂತ ಏನಿಲ್ಲ ಯಾವ ಕ್ಷಣದಲ್ಲೂ ಕೂಡ ಭಗವಂತನ ನಾಮ ಸ್ಮರಣೆ ಮಾಡಬಹುದು ಇಷ್ಟರ ಮಟ್ಟಿಗೆ ಆ ಫ್ರೀಡಮನ್ನು ಸ್ವಾತಂತ್ರ್ಯವನ್ನು ಭಕ್ತನಿಗೆ ಭಗವಂತನೇ ಕೊಟ್ಟಿದ್ದಾನೆ ಬೇರೆ ಪೂಜಾ ವಿಧಿಗೆಲ್ಲ ಆದರೆ ನಿಯಮಿತ ಕಾಲ ಅಂತ ಇದೆ ಊಟಕ್ಕೆ ಮೊದಲೇ ಮಾಡಬೇಕು ಬರಿ ಹೊಟ್ಟೆಯಲ್ಲೇ ಮಾಡಬೇಕು ಇಂತಿಷ್ಟು ಸಮಯದಲ್ಲೇ ಪೂಜೆ ಆಗಬೇಕು ಸೂರ್ಯೋದಯದಲ್ಲೇ ಆರತಿ ಆಗಬೇಕು ಸೂರ್ಯಾಸ್ತಮದಲ್ಲಿ ಆರತಿ ಆಗಬೇಕು ಇತ್ಯಾದಿ ಎಲ್ಲ ನಿಯಮಗಳೆಲ್ಲ ಇವೆ ಭಗವಂತನ ನಾಮ ಸ್ಮರಣಕ್ಕೆ ಯಾವ ನಿಯಮವೂ ಇಲ್ಲ ಯಾಕಂದರೆ ಅದು ಮಾನಸಿಕವಾದ ಕ್ರಿಯೆ ಭಕ್ತನಿಗೆ ಯಾವಾಗ ಮನಸ್ಸು ಬರ್ತದೆ ಆಗ ಎಲ್ಲ ಅವನು ಮಾಡಬಹುದು ಏತಾದೃಶೀ ತವಕೃಪ ಭಗವನ್ ಭಗವಂತ ಏತಾದೃಶಿ ಇಂಥದ್ದು ಈ ರೀತಿಯಲ್ಲಿ ತವಕೃಪ ನಿಮ್ಮ ನಿನ್ನ ಕೃಪೆ ನನಗೆ ಒದಗಿ ಬಂದರೂ ಕೂಡ ಮಮಾಪಿ ನಿನ್ನ ಕೃಪೆ ಮಮಾಪಿ ನನಗೆ ಬಂದಿದ್ದರೂ ಕೂಡ ದುರ್ದೈವಂ ಈ ದೃಶಿ ಈದೃಶಂ ಇಂಥ ದುರ್ದೈವ ನನ್ನದಾಗೋಯ್ತಲ್ಲ ಇಹಾಜನಿ ನಾನುರಾಗ ಇಹ ನಿನ್ನ ಈ ನಾಮದಲ್ಲಿ ಅಜನಿ ನ ಅನುರಾಗ ಅನುರಾಗ ನನಗೆ ಇನ್ನೂ ಕೂಡ ಹುಟ್ಟಲಿಲ್ಲವಲ್ಲ ಅಜನಿ ಹುಟ್ಟಿಲ್ಲ ಭಗವಂತನ ನಾಮ ದೊರಕಿದೆ ಅದರಲ್ಲಿ ಎಲ್ಲ ಭಗವಂತನ ಶಕ್ತಿಗಳು ತುಂಬಿಕೊಂಡಿವೆ ಅಷ್ಟೇ ಅಲ್ಲ ಅದನ್ನು ಯಾವಾಗ ಸಾಧನೆ ಮಾಡಬೇಕು ಎನ್ನುವ ನಿಯಮಿತವಾದ ನಿಯಮಗಳು ಕೂಡ ಇಲ್ಲ ಯಾವುದೇ ಸಂದರ್ಭದಲ್ಲಿ ಸುಲಭವಾದ ಹಾಗೆ ಮಾಡಿಕೊಳ್ಬಹುದು ಇಷ್ಟೆಲ್ಲ ಕೃಪೆಗಳು ಒದಗಿ ಬಂದಿದ್ದರೂ ಕೂಡ ಆ ನಾಮದ ಮೇಲೆ ನನಗೆ ಪ್ರೀತಿ ಹುಟ್ಟಲಿಲ್ಲವಲ್ಲ ಎಲ್ಲ ದೊರಕಿದೆ ಆದರೆ ಮನಸ್ಸು ಮಾತ್ರ ಅದರ ಮೇಲೆ ಇಲ್ಲದಿದ್ದರೆ ಇನ್ನೇನು ಪ್ರಯೋಜನ ಅಂತ ದುಃಖಿಸ್ತಾನೆ ಭಕ್ತ ಮನಸ್ಸು ಅದರಲ್ಲಿ ನೆಟ್ಟರೆ ಮಾತ್ರ ಕೆಲಸ ಆಗೋದು ಬಂಗಾಳದಲ್ಲಿ ಒಂದು ಸಣ್ಣ ಗಾದೆ ಇದೆ ಗುರುವಿನ ಕೃಪೆ ಸಿಕ್ಕಿದೆ ಭಗವಂತನ ಕೃಪೆ ದೊರಕಿದೆ ಮನುಷ್ಯನ ಜನ್ಮ ಕೂಡ ದೊರಕಿದೆ ಇಷ್ಟಾದರೂ ಕೂಡ ಮನಸ್ಸು ಭಗವಂತನ ಕಡೆಗೆ ಹೋಗೋದಿದ್ದರೆ ಏನು ಪ್ರಯೋಜನ ಇಲ್ಲ ಅಂತ ಒಂದು ಗಾದೆ ಹೇಳ್ತದೆ ಎಲ್ಲ ಸಿಕ್ಕಿದ್ರೂ ಕೂಡ ಮುಖ್ಯವಾದದ್ದು ಮನಸ್ಸು ಭಗವಂತನಲ್ಲಿ ಇರಬೇಕು ಅದಿಲ್ಲದೆ ಹೋದ್ರೆ ಎಲ್ಲ ಇದ್ದೇನು ಪ್ರಯೋಜನ ಆದ್ದರಿಂದ ನಾಮನಾಂ ಅಕಾರಿ ಬಹುಧಾ ನಿಜಸರ್ವಶಕ್ತಿ ತತ್ರಾರ್ಪಿತ ನಿಯತಃ ಸ್ಮರಣೆ ನ ಕಾಲ ಏತೃಶೀ ತವ ಕೃಪಾ ಭಗವನ್ ಮಮಾ ಪಿ ದುರ್ದೈವ ಮೀದೃಶ ಮಿಹಾಜನಿ ನಾನುರಾಗ ನನಗೆ ಹುಟ್ಟಲಿಲ್ಲವಲ್ಲ ಇದು ಪ್ರಾರ್ಥನೆ ಮಾಡುವಂಥ ಒಂದು ಕ್ರಮ ಚೈತನ್ಯ ಮಹಾಪ್ರಭುಗಳಿಗೆ ಹೀಗನ್ನಿಸ್ಬೇಕಾದ್ರೆ ಉಳಿದ ಸಾಮಾನ್ಯ ಭಕ್ತರ ಸಾಧಕರ ಅವಸ್ಥೆಯೇನು ನಿರಂತರ ಭಗವನ್ನಾಮ ಸ್ಮರಣದಲ್ಲಿ ಮೈಮರೆತು ಕ್ಷಣ ಕ್ಷಣಕ್ಕೂ ಕೂಡ ದೇಹದ ಈ ಬೋಧೆಯನ್ನೇ ಬಿಟ್ಟು ಆಗಾಗ ಸಮಾಧಿಗೇರ್ತಾಯಿದ್ದಂಥವರು ಚೈತನ್ಯ ಮಹಾಪ್ರಭುಗಳು ಅವರೇ ಹೇಳ್ತಾರೆ ನನ್ನ ಮನಸ್ಸು ಮಾತ್ರ ಅಲ್ಲಿಗೆ ಹೋಗ್ತಾ ಇಲ್ಲವಲ್ಲ ಅಂತ ಮೂರನೇ ಶ್ಲೋಕಕ್ಕೆ ನಾವು ಬಂದ್ರೆ ಅಲ್ಲಿ ನೇರವಾಗಿ ಒಂದು ಈ ಶಿಕ್ಷಾ ಅಂತ ಹೆಸರಿದೆಯಲ್ಲ ಶಿಕ್ಷಾಷ್ಟಕಂ ಅದಕ್ಕೆ ತಕ್ಕ ರೀತಿಯಲ್ಲಿ ನೇರವಾಗಿ ಹೇಳಿದಂಥ ಉಪದೇಶ ಸಾಧಕನೂ ಹೇಗೆ ಇರಬೇಕು ಏನು ಮಾಡಬೇಕು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಎರಡು ರೀತಿ ಇರ್ತದೆ ಉಪದೇಶಗಳೆಲ್ಲ ಹಾಗೆ ಮಾಡಬೇಡ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅದನ್ನು ಮುಟ್ಟಬೇಡ ಇಂಥವನಿಗೆ ಹೊಡೆಬೇಡ ಹೇಳ್ತಾರೆ ಆದರೆ ಏನು ಮಾಡು ಅಂತ ಹೇಳೋದಿಲ್ಲ ನಿಷೇಧಾತ್ಮಕವಾದ ಉಪದೇಶಗಳೇ ಜಾಸ್ತಿ ಅನೇಕ ಬಾರಿ ಆದರೆ ಮಕ್ಕಳಿಗೆ ಏನು ಮಾಡಬೇಕು ಅಂತ ಯಾರು ಹೇಳ್ಕೊಡೋದಿಲ್ಲ ಹಾಗೆ ಮಾಡಬೇಡ ಹೀಗೆ ಬೇಡ ಮಾಡಬೇಡ ಅದೇ ಹೇಳ್ತಾರೆ ಇಲ್ಲಿ ಹಾಗಲ್ಲ ಹೇಗೆ ಕೀರ್ತಿಸಬೇಕು ಹೇಗೆ ಭಗವಂತನನ್ನು ಸ್ತುತಿಸಬೇಕು ಭಕ್ತಿಯನ್ನು ಹೇಗೆ ಆಚರಿಸಬೇಕು ಯಾವ ಮನೋಭಾವದಿಂದ ಭಕ್ತನಾದವನು ಭಗವನ್ನಾಮ ಸ್ಮರಣೆಯನ್ನು ಮಾಡಬೇಕು ಇದನ್ನು ಹೇಳ್ತಾರೆ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅತ್ಯಂತ ಪ್ರಸಿದ್ಧವಾದಂಥ ಒಂದು ಸ್ತೋತ್ರ ಇದು ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿಹಿ ಇದರ ಅರ್ಥ ಏನಂದರೆ ತೃಣಕ್ಕಿಂತಲೂ ನಿಕೃಷ್ಟನಾಗಿ ತೃಣ ಅಂದರೆ ಹುಲ್ಲು ಹುಲ್ಲಿಗಿಂತಲೂ ಕೂಡ ನಿಕೃಷ್ಟನಾಗಿ ಮರಕ್ಕಿಂತಲೂ ಸಹನೆ ಉಳ್ಳವನಾಗಿ ತನ್ನ ಅಭಿಮಾನವನ್ನು ತೊರೆದು ಇತರರಿಗೆ ಮನ್ನಣೆಯನ್ನು ಮನ್ನಣೆಯನ್ನು ಕೊಡುತ್ತಾ ಯಾವಾಗಲೂ ಶ್ರೀಹರಿಯ ಕೀರ್ತನೆಯನ್ನು ಮಾಡಬೇಕು ಇಲ್ಲಿ ನಾಲ್ಕು ಬಗೆಯ ಉಪದೇಶಗಳನ್ನು ಹೇಳ್ತಾರೆ ಚೈತನ್ಯ ಪ್ರಭುಗಳು ಒಂದನೆಯದು ತೃಣಾದಪಿ ಸುನೀಚೇನ ಜಗತ್ತಲ್ಲಿ ಹುಲ್ಲು ಕಡ್ಡಿ ಒಂದು ಚಿಕ್ಕ ಹುಲ್ಲು ಅದಕ್ಕೇನು ಬೆಲೆ ಇದೆ ವಿಶಾಲವಾದ ಜಗತ್ತಿದೆ ಪರ್ವತಗಳು ಸಮುದ್ರ ಆಕಾಶ ನದಿ ಕಾಡುಗಳು ಇನ್ನೇನೆಲ್ಲ ಇವೆ ಎಷ್ಟೆಷ್ಟು ವಿಶಾಲವಾಗಿದೆ ಅದರ ಮಧ್ಯೆ ಒಂದು ಚಿಕ್ಕ ಹುಲ್ಲಿಗೆ ಅದೇನು ಬೆಲೆ ಇದೆ ಆದ್ದರಿಂದ ಆ ಹುಲ್ಲು ಗರ್ವರಹಿತವಾಗಿ ನೀಚ ದೈನ್ಯತೆಯಿಂದ ದೀನವಾಗಿ ತನ್ಪಾಡಿಗೆ ಇರುತ್ತದೆ ಅದು ಯಾವತ್ತೂ ಕೂಡ ತಲೆ ಎತ್ತಿ ನಾನು ನನಗಿಂತ ಮೀರಿದವರೇ ಇಲ್ಲ ಅಂತ ಹೇಳುವುದಿಲ್ಲ ನಾವು ಮನುಷ್ಯರು ಹೇಳುವಾಗೆ ಭಕ್ತನಾದವನು ಹೀಗಿರಬೇಕಂತೆ ತೃಣಾತ್ ಅಪಿ ತೃಣಕ್ಕಿಂತಲೂ ಸುನೀಚೇನ ನೀಚ ಅಂದರೆ ನಿಕೃಷ್ಟ ಸಣ್ಣವನಾಗಿ ನಮ್ಮಲ್ಲೂ ಕೂಡ ಒಬ್ರು ಹೇಳ್ತಾರಿದನ್ನು ತೃಣಕ್ಕಿಂತ ಕಡೆಯಾಗಿ ಅಂತ ಪುರಂದ್ರದಾಸರ ಒಂದು ನಮ್ಮ ಹಳಿಯಲ್ಲಿ ಬರ್ತದೆ ತೃಣಾದಪಿ ಸುನೇಚೇನ ತರೋರಪಿ ಸಹಿಷ್ಣುನ ತರೋ ಅಂದರೆ ತರೋ ಅಂದರೆ ಮರ ಮರಕ್ಕಿಂತಲೂ ಕೂಡ ಸಹಿಷ್ಣುತೆಯನ್ನು ಹೊಂದಿ ಮರ ಯಾವ ರೀತಿಯಲ್ಲೂ ಕೂಡ ತನ್ನ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವುದಿಲ್ಲ ದೊಡ್ಡ ಮರ ಅದರ ಗೆಲ್ಲನ್ನು ಮುರಿದ್ರೂ ಕೂಡ ಅದು ಮಾತಾಡೋದಿಲ್ಲ ಸುಮ್ಮನೆ ಇರ್ತದೆ ಸಹಿಸ್ಕೊಂಡಿರ್ತದೆ ಗಾಳಿ ಬಂದಾಗ ಓಲಾಡ್ತದೆ ಬಹುಶಃ ಅದಕ್ಕೆ ಇಡಿ ತನ್ನ ಇಡೀ ದೇಹವೇ ಎಲ್ಗಾಡ್ತದೆ ಅಂತ ಯಾತನೇ ಆಗಬಹುದೇನು ಏನೂ ವ್ಯಕ್ತಪಡಿಸುವುದಿಲ್ಲ ಸರಿ ಮರ ಬಂದು ಅದನ್ನು ಪೂರ್ತಿ ಕತ್ತರಿಸಿ ಅದರ ಜೀವವನ್ನೇ ತೆಗೆದು ಕೂಡ ಏನೂ ಮಾಡುವುದಿಲ್ಲ ಸಹಿಷ್ಣುತೆ ಅಂದರೆ ಹೀಗಿರಬೇಕಂತೆ ಮರಕ್ಕಿಂತಲೂ ಹೆಚ್ಚಿನ ಸಹಿಷ್ಣುತೆ ಸಾಧಕನಿಗಿರಬೇಕು ನೋಡಿ ದೈನ್ಯವನ್ನು ಅಭ್ಯಾಸ ಮಾಡಬೇಕು ಎಲ್ಲಕ್ಕಿಂತಲೂ ಚಿಕ್ಕವನು ನಾನು ಯಾಕಂದರೆ ಈ ವಿಶಾಲ ಜಗತ್ತಿನಲ್ಲಿ ಒಬ್ಬ ಮನುಷ್ಯ ಅಂತಂದರೆ ದೊಡ್ಡ ಒಂದು ಮರುಭೂಮಿಯಲ್ಲಿ ಒಂದು ಕಣ ಮರಳು ಇದ್ದರೆ ಹೇಗೆ ಇನ್ನೂ ಕೂಡ ನಿಕೃಷ್ಟ ಅಥವಾ ವಿಶಾಲವಾದ ಸಾಗರದಲ್ಲಿ ಒಂದು ಸಣ್ಣ ಬಿಂದು ಜಲ ನೀರು ಅದಕ್ಕೇನು ಬೆಲೆ ಇದೆ ಹಾಗೆ ಈ ಪ್ರಪಂಚದಲ್ಲಿ ನಮಗೆ ಯಾವ ಬೆಲೆನೂ ಇಲ್ಲ ಏನೂ ಅಲ್ಲ ಒಬ್ಬ ವ್ಯಕ್ತಿ ಅದು ಇಡೀ ಜಗತ್ತನ್ನೇ ಆವರಿಸಿ ಅದನ್ನೂ ಮೀರಿ ಇಡಿ ವಿಶ್ವ ಅನಂತ ವಿಶ್ವವನ್ನು ಎಲ್ಲವನ್ನೂ ಕೂಡ ಒಳಗೆ ಹೊರಗೆ ತುಂಬಿಕೊಂಡಿರುವ ಭಗವಂತ ಈ ಜಗತ್ತಿನಿಂದ ಆಚೆಗೂ ಕೂಡ ಎಷ್ಟೆಷ್ಟು ದೊಡ್ಡದಿದ್ದಾನೆ ಯಾರಿಗೂ ಗೊತ್ತು ಅಂಥವನ ಮುಂದೆ ಒಂದು ಚಿಕ್ಕ ಕಣ ಅಲ್ವೆ ನಾನು ಅಂತ ಆ ರೀತಿ ದೀನತೆ ಹೊಂದಿರಬೇಕು ಸಹಿಷ್ಣುತೆ ಸಹಿಷ್ಣುತೆ ಯಾಕೆ ಬೇಕು ಅಂತಂದರೆ ಭಗವಂತನನ್ನೇ ಚಿಂತಿಸುವ ವ್ಯಕ್ತಿಗೂ ಕೂಡ ತೊಂದರೆ ಕೊಡೋರು ಬರ್ತಾರೆ ಇಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಿದ್ರೆ ಏಯ್ ಇಲ್ಲಿ ಯಾಕೆ ಕೊಳ್ತಿದ್ಯಾ ಅದೋಗಿ ಆ ಕಡೆ ಅಲ್ಲಿ ಕುತ್ಕೋ ಅಂತ ಹೇಳೋರು ಸರಿಯಪ್ಪ ಅಂತ ಎದ್ದು ಆ ಕಡೆ ಹೋದರೆ ಅಲ್ಲಿಗೆ ಬಂದು ಕೋಲ್ ತಗೊಂಡೆ ಬಂದು ಹೊಡೆದು ಬಿಡ್ತಾರೆ ಎಲ್ಲಿ ಹೋದರೂ ಕೂಡ ತೊಂದರೆ ಕೊಡೋರು ಇದ್ದೇ ಇರ್ತಾರೆ ಆದರೆ ಭಗವಂತ ತನ್ನ ಭಕ್ತನನ್ನು ಯಾವತ್ತೂ ಕೂಡ ಬಿಟ್ಟು ಕೊಡುವುದಿಲ್ಲ ಯೋಗಕ್ಷೇಮವನ್ನು ನೋಡ್ಕೊಳ್ತಾನೆ ತನ್ನನ್ನು ಸಂಪೂರ್ಣವಾಗಿ ಭಕ್ತ ಭಗವಂತನಿಗೆ ಯಾರು ಅರ್ಪಿಸಿಕೊಳ್ತಾನೋ ಅಂಥವನ ಯೋಗಕ್ಷೇಮವನ್ನು ನಾನೇ ನೋಡ್ಕೊಳ್ತೇನೆ ಅಂತ ಭಗವಂತ ಗೀತೆಯಲ್ಲಿ ಭರವಸೆ ಕೊಟ್ಟಿದ್ದಾನೆ ಆದ್ದರಿಂದ ಪ್ರಪಂಚದಲ್ಲಿ ಬಾಹ್ಯ ಜಗತ್ತಲ್ಲಿ ಏನೇನೋ ಅಡ್ಡಿಯಾತಂಕಗಳು ಬರಬಹುದು ಶೀತ ಉಷ್ಣ ಬೇರೆ ಬೇರೆ ಸೀಸನ್ಗಳಲ್ಲಿ ತೊಂದರೆ ಆಗಬಹುದು ಆಹಾರ ಸಿಗದಿರಬಹುದು ಇತ್ಯಾದಿ ಅನೇಕ ತೊಂದರೆಗಳು ಸಾಧಕನಿಗೆ ಬರಬಹುದು ಕುಟುಂಬದಲ್ಲಿರುವವರಿಗೆ ನಾನಾ ಬಗೆಯ ಜವಾಬ್ದಾರಿಗಳಿರ್ತವೆ ಅವುಗಳ ದೆಸೆಯಿಂದ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲವಲ್ಲ ಸಮಯ ಸಿಗ್ತಾ ಇಲ್ವಲ್ಲ ಎನ್ನುವ ಸಂದರ್ಭ ಬರಬಹುದು ಇದು ಯಾವುದರಿಂದಲೂ ಕೂಡ ಜಗ್ಗದೆ ತನ್ನ ಮನಸ್ಸನ್ನು ಪೂರ್ಣವಾಗಿ ಪರಮಾತ್ಮನಿಗೆ ಅರ್ಪಿಸಿಕೊಳ್ಳುವಂಥ ಆ ಮನಸ್ಥಿತಿ ಬರಬೇಕಾದರೆ ಅಂಥ ಸಹನೆ ತಾಳ್ಮೆ ಅದು ಬೇಕು ತರೋರಪಿ ಸಹಿಷ್ಣುನ ಮರವನ್ನು ನೋಡಿ ಕಲಿಬೇಕಂತೆ ಅಷ್ಟೇ ಅಲ್ಲ ಅಮಾನಿನ ತನಗೆ ಮಾನ ಮರ್ಯಾದೆ ಮದ ಹಮ್ಮು ಜಂಭ ಇತ್ಯಾದಿ ಎಲ್ಲ ಅಹಂಕಾರದ ಬೇರೆ ಬೇರೆ ರೂಪಗಳು ಅದೆಲ್ಲ ಇರ್ತವೆ ಮನುಷ್ಯರಲ್ಲಿ ತನ್ನ ಸ್ಥಾನಮಾನ ನನಗೂ ಒಂದು ಬೆಲೆ ಇದೆ ನಾನೊಬ್ಬ ಮನುಷ್ಯ ಅಲ್ವೇ ಈ ರೀತಿ ಎಲ್ಲ ಇರ್ತದೆ ಮನಸ್ಸಿನಲ್ಲಿ ನನಗೆ ತನಗೆ ಸಿಗಬೇಕಾದ ಸ್ಥಾನ ಸಿಗದೆ ಹೋದರೆ ನಾವು ಅಪ್ಸೆಟ್ ಆಗಿಬಿಡ್ತೀವಿ ಅಂಥ ಯಾವ ಭಾವನೆ ಇರಬಾರದು ಎಲ್ಲ ಭಗವಂತನ ಇಚ್ಛೆ ಅಂತ ಅವನಿಗೆ ಅರ್ಪಿಸಿಕೊಂಡು ತನ್ನನ್ನು ಯಾರು ನಿಂದಿಸಲಿ ಯಾರು ಕೆಟ್ಟದಾಗಿ ನಡ್ಕೊಳ್ಳಿ ಯಾವ ರೀತಿ ದೋಷಿಸಲಿ ಅದರಿಂದ ಅವನು ಯಾವ ರೀತಿಯಲ್ಲೂ ಕೂಡ ಜಗ್ಗುವುದಿಲ್ಲ ಯಾವ ರೀತಿಯಲ್ಲೂ ಕೂಡ ಅವನು ಪರಿಣಾಮಕ್ಕೆ ಒಳಗಾಗುವುದಿಲ್ಲ ತನ್ನ ಬಂಧನ ನಿರಂತರವಾಗಿ ಭಗವಂತನ ಜೊತೆಗೆ ಮಾತ್ರ ಈ ಬಾಹ್ಯ ಪ್ರಪಂಚದಿಂದ ಬಂದಿರುವ ಯಾವುದೇ ಏರುಪೇರುಗಳಿಂದಲೂ ಕೂಡ ಅವನು ಪ್ರಭಾವಿತನಾಗುವುದಿಲ್ಲ ಆದ್ದರಿಂದ ಮಾನ ತನ್ನ ಮರ್ಯಾದೆ ತನ್ನ ಪ್ರತಿಷ್ಠೆ ಜಂಬ ಒಣ ಜಂಭ ಅದು ಆತ್ಮವಿಶ್ವಾಸ ಆಮೇಲೆ ಇತ್ಯಾದಿಗಳೆಲ್ಲ ಇವೆ ಅದನ್ನು ಒಳ್ಳೆಯ ಗುಣ ಅಂತ ಪರಿಗಣಿಸ್ತಾರೆ ನಾನು ಮಾಡಬಲ್ಲೆ ಅನ್ನ ಶಕ್ತಿಯನ್ನು ಅರಿತುಕೊಂಡು ಒಂದು ಕೆಲಸವನ್ನು ನಿರ್ವಹಿಸುವ ಅಧೈರ್ಯ ಇದೆಯಲ್ಲ ಅದು ಒಣಜಂಭ ತನ್ನಲ್ಲಿ ಇಲ್ಲದ ಕೆಲವೊಂದು ಗುಣಗಳನ್ನು ಆರೋಪಿಸಿಕೊಂಡು ನಾನು ಅಂಥವನು ಇಂಥವನು ಇಂದ್ರ ಚಂದ್ರ ಅಂತಲೇ ಹೇಳಿ ಭಾವಿಸ್ಕೊಂಡು ಹತ್ತು ಜನರ ಮುಂದೆ ತಿರುಗಾಡುವಂಥವ್ರು ಅನೇಕ ಜನ ಸಿಗ್ತಾರೆ ನಮ್ಮ ಸಣ್ಣ ಗುಣವನ್ನು ಕೂಡ ಹಿಗ್ಗಿಸ್ತೇವೆ ಇತರರ ಬೆಟ್ಟದಂಥ ಗುಣವನ್ನು ಕೂಡ ಧೂಳಿಪಾಠ ಮಾಡಿಬಿಡ್ತೀವಿ ಆ ರೀತಿಯ ಭಾವನೆಗಳೆಲ್ಲ ಇವೆ ಅದು ಸಲ್ಲದು ಇಂಥ ಪ್ರತಿಷ್ಠೆಯಿಂದ ಸಾಧಕನಿಗೆ ಭಗವಂತ ಮರೆತು ಹೋಗ್ತಾನೆ ತನ್ನ ಅಹಂಕಾರ ಅಷ್ಟೇ ವೃದ್ಧಿಯಾಗುತ್ತದೆ ಆದ್ದರಿಂದ ಅಮಾನಿನ ಅಂದರೆ ತನ್ನ ಅಭಿಮಾನ ತಾನು ತನ್ನದು ಅಹಂಕಾರ ಅಹಂಕಾರಜನ್ಯವಾದ ಅಭಿಮಾನವನ್ನು ತೊರೆಯಬೇಕು ಮಾನ ದೇನ ಮಾನ ದ ಅಂತಂದರೆ ಮಾನವನ್ನು ನೀಡುವುದು ಇತರರಿಗೆ ಮನ್ನಣೆ ಕೊಡಬೇಕು ಗೌರವಿಸಬೇಕು ಒಂದು ಚಿಕ್ಕ ಇರುವೆ ಬಂದರೂ ಕೂಡ ಅದೊಂದು ಜೀವಿಯಲ್ಲವೇ ತನ್ನ ಬಳಿಗೆ ಬರ್ತಾ ಇದೆ ಅಂತ ಅದನ್ನು ಮನ್ನಿಸಬೇಕು ತನ್ನ ಸಹಜೀವಿ ಎಲ್ಲರಿಗೂ ಕೂಡ ಮನುಷ್ಯರಷ್ಟೇ ಅಲ್ಲ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಎಂಥವರೇ ಬಂದರೂ ಕೂಡ ಅದೆಲ್ಲವೂ ಭಗವಂತನ ಒಂದು ಕಿಡಿತಾನೆ ಹಾಗಾಗಿ ತನಗಿರುವಷ್ಟೇ ಅವಕಾಶ ಅದಕ್ಕೂ ಇದೆ ತನಗಿರುವಷ್ಟೇ ಬೆಲೆ ಆ ಪ್ರತಿಯೊಂದು ವಸ್ತುವಿಗೂ ಇದೆ ಅಂತ ತಿಳ್ಕೊಂಡು ಅದನ್ನು ಕೂಡ ಭಗವತ್ ಸ್ವರೂಪಿ ಅಂತ ಭಾವಿಸಬೇಕು ಅದೇ ಮಾನ ಅಮಾನಿನ ತನಗೆ ತನ್ನ ಮಾನವನ್ನು ತಾನು ಕಡೆಗಣಿಸಬೇಕು ತನ್ನ ಅಹಂಕಾರವನ್ನು ಕುಗ್ಗಿಸಿಕೊಳ್ಳಬೇಕು ಆದರೆ ಇತರರ ಅಸ್ತಿತ್ವವನ್ನು ಗುರುತಿಸಿ ಗಮನಿಸಿ ಅವರಿಗೆ ಗೌರವ ನೀಡಬೇಕು ಇದನ್ನು ಮಾಡಬೇಕು ಕೀರ್ತನೀಯ ಸದಾ ಹರಿ ಈ ರೀತಿಯ ಭಾವನೆಯಿಂದ ಕೀರ್ತನೀಯ ಕೀರ್ತನೆ ಮಾಡಬೇಕು ಭಗವಂತನನ್ನು ಸ್ತುತಿಸಬೇಕು ಸದಾ ಯಾವಾಗಲೂ ಕೂಡ ಹರಿಯನ್ನು ಸ್ತುತಿಸಬೇಕು ಸದಾ ಅಂತ ಹೇಳ್ತಾರೆ ನಿರಂತರ ಇದು ಸಾಧನೆಗೆ ಅತ್ಯುತ್ತಮವಾದಂಥ ಒಂದು ಶ್ಲೋಕ ಇದು ನಾಲ್ಕು ಗುಣಗಳನ್ನು ಅವರು ಹೇಳ್ತಾರೆ ತೃಣಾದಪಿ ಸುನೀಚೆಯ ದೈನ್ಯತೆ ದೈನ್ಯ ದೀನತೆ ತರೋರಪಿ ಸಹಿಷ್ಣುನ ಸಹನೆ ಮತ್ತು ತಾಳ್ಮೆ ಅಮಾನಿನ ಅಹಂಕಾರವನ್ನು ಕುಗ್ಗಿಸಿಕೊಂಡು ತನ್ನ ಒಣ ಪ್ರತಿಷ್ಠೆಯನ್ನು ಬಿಟ್ಕೊಂಡು ಅತ್ಯಂತ ವಿನಯದಿಂದ ಕೂಡಿ ಇರಬೇಕು ಸಮಾನದೇನ ಇತರರಿಗೆ ಗೌರವ ಮನ್ನಣೆ ಇತ್ಯಾದಿಗಳನ್ನೆಲ್ಲ ಕೊಡಬೇಕು ತನ್ನ ಸಹ ಜೀವಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಗೌರವಿಸಬೇಕು ಇಲ್ಲಿ ಯಾವುದೇ ಬಗೆಯ ಗೊಂದಲಕ್ಕೆ ಗದ್ದಲಕ್ಕೆ ಗಲಾಟೆಗೆ ಕಾರಣವೇ ಇರುವುದಿಲ್ಲ ಜಗತ್ತು ಅಥವಾ ಜೀವನ ಸುಲಲಿತವಾಗಿ ನಡೆದುಕೊಂಡು ಹೋಗುತ್ತೆ ಪ್ರತಿಯೊಬ್ಬರೂ ಕೂಡ ಆಗ ತನ್ನನ್ನು ಗುರುತಿಸ್ತಾರೆ ಸಾಧಕರಾದವರಿಗೆ ಸಹಾಯ ಮಾಡ್ತಾರೆ ಈ ರೀತಿಯ ಮನಸ್ಥಿತಿ ಸಾಧಕನಿಗೆ ಇರಬೇಕು ಅಂತ ಹೇಳ್ತಾರೆ ನಾಲ್ಕನೆಯ ಶ್ಲೋಕದಲ್ಲಿ ಚೈತನ್ಯ ಪ್ರಭುಗಳು ಸಾಧಕನ ಅಂತರಂಗದ ಅತ್ತುಡಿತವನ್ನು ಹೇಳುತ್ತಾರೆ ಬಹುಶಃ ಸಾಧನೆಯ ಕಾಲದಲ್ಲಿ ಚೈತನ್ಯ ಪ್ರಭುಗಳಿಗೂ ಒದಗಿ ಬಂದಂಥ ಮನಸ್ಥಿತಿ ಇರಬಹುದು ಅವರು ಸ್ವತಃ ತಾನು ಮಾಡಿದ ಆ ಪ್ರಾರ್ಥನೆಯನ್ನೇ ಇತರರಿಗೆ ಹೇಳಿಕೊಟ್ಟಿರಬಹುದು ಈ ಶ್ಲೋಕ ರೂಪದಲ್ಲಿ ನಮಗೆ ಲಭ್ಯ ಇದೆ ಸಾಧಕನಾದವನು ಈ ರೀತಿ ಭಾವಿಸಬೇಕು ಅಂತ ಹೇಳ್ತಾರೆ ನ ಧನಂ ನ ಜನಂ ವಾ ಸುಂದರೀ ಕವಿತಾಂ ವಗದೀಶ ಮಮ ಜನ್ಮನಿ ಜನ್ಮನಿ ಈಶ್ವರೇ ಭವ್ ಭಕ್ತಿ ಭಕ್ತಿ ಅಹೈತುಕೀ ತ್ವಯ್ ಜಗದೀಶ ಅಂತ ಹೇಳ್ತಾರೆ ಜಗತ್ತಿಗೆ ಒಡೆಯನಾದ ಒಡೆಯನಾದಂಥ ಭಗವಂತನೇ ನ ಧನಂ ಹಣವನು ನಾನು ಬಯಸುವುದಿಲ್ಲ ನ ಕಾಮಯೇ ನ ಧನಂ ಸಂಪತ್ತು ನನಗೆ ಬೇಕಾಗಿಲ್ಲ ನ ಜನಂ ಸುತ್ತಮುತ್ತ ನನಗೆ ಆಳು ಕಾಳುಗಳೆಲ್ಲ ಬೇಕಾಗಿಲ್ಲ ಬಂಧು ಬಾಂಧವರಾಗಲಿ ಸ್ನೇಹಿತರಾಗಲಿ ಯಾರೂ ಕೂಡ ಬೇಕು ಅಂತ ನಾನು ಭಾವಿಸುವುದಿಲ್ಲ ನ ಸುಂದರಿ ಸುಂದರವಾದ ಯುವತಿ ಕಾಮೋಪಭೋಗವನ್ನು ಮಾಡುವುದಕ್ಕೆ ಬೇಕಾದಂಥ ವಸ್ತು ಅದು ನಾನು ಬಯಸುವುದಿಲ್ಲ ಕವಿತಾಂ ಕವಿತ್ವ ಶಕ್ತಿ ಕಾವ್ಯರಚನೆ ಮಾಡಿದ್ರಿಂದ ಕೀರ್ತಿ ಬರ್ತದೆ ಜನ ಹಾಡಿ ಹೊಗಳ್ತಾರೆ ಸಾವಿರಾರು ವರ್ಷಗಳ ಕಾಲ ಹೆಸರು ಅಜರಾಮರವಾಗಿ ಉಳಿಯುತ್ತದೆ ಅಂಥ ಕೀರ್ತಿಯ ಬಯಕೆ ನನಗಿಲ್ಲ ಕವಿತ್ವ ನನಗೆ ಬೇಡ ಜಗದೀಶ ಕಾಮಯೇ ಇದನ್ನೆಲ್ಲ ನಾನು ಬಯಸುವುದಿಲ್ಲ ಮಮ ಜನ್ಮನಿ ಜನ್ಮನಿ ನನಗೆ ಜನ್ಮ ಜನ್ಮಾಂತರಗಳಲ್ಲಿ ಎಷ್ಟು ಜನ್ಮಗಳು ಕಾದಿವೆಯೇ ಗೊತ್ತಿಲ್ಲ ಜನ್ಮನಿ ಜನ್ಮನಿ ಈಶ್ವರೇ ಭಗವಂತನಲ್ಲಿಯೇ ಅಹೈತುಕಿ ಭಕ್ತಿಹಿ ಅಹೇತುಕವಾದ ಭಕ್ತಿ ಅಹೇತುಕ ಭಕ್ತಿ ಅಂದರೆ ಬೇರೆ ಯಾವ ಕಾರಣಕ್ಕೂ ಅಲ್ಲ ಭಕ್ತಿ ನನಗೆ ಹಣ ಸಿಗಲಿ ಅಂತಲ್ಲ ಜನ ಸಿಗಲಿ ಅಂತಲ್ಲ ಸುಂದರ್ಯಾದ ಹೆಂಗಸು ಸಿಗಲಿ ಅಂತಲ್ಲ ಕವಿತ್ವ ಸಿಗಲಿ ಅಂತಲ್ಲ ಬೇರೆ ಯಾವ ಕಾರಣಕ್ಕೂ ಭಕ್ತಿಯಲ್ಲ ಅಹೈತುಕ ಕೇವಲ ಭಕ್ತಿಗಾಗಿ ಅಷ್ಟೇ ಭಕ್ತಿ ಭಗವಂತನಲ್ಲಿ ಪ್ರೀತಿ ಇರಲಿ ಎನ್ನುವ ಕಾರಣಕ್ಕೋಸ್ಕರ ಮಾತ್ರವೇ ಭಕ್ತಿ ಭವತಾತ್ ನನಗೆ ಉಂಟಾಗಲಿ ಜನ್ಮನಿ ಜನ್ಮನಿ ನನ್ನ ಮುಂಬರುವ ಎಲ್ಲ ಜನ್ಮಗಳಲ್ಲೂ ಕೂಡ ಭಗವಂತನಲ್ಲಿ ಅಹೇತುಕವಾದ ಬೇರೆಯಾವ ಬಯಕೆಯನ್ನು ಕೂಡ ಇಟ್ಟುಕೊಂಡಿರದ ನಿಸ್ವಾರ್ಥವಾದ ಭಕ್ತಿ ನನಗೆ ಇದೊಂದನ್ನೇ ನಾನು ಬಯಸ್ತೇನೆ ಎನ್ನುವುದಾಗಿ ಇಲ್ಲಿ ಹೇಳ್ತಾರೆ ಇಲ್ಲೊಂದು ಕಥೆ ನೆನಪಾಗ್ತದೆ ಇಬ್ಬರು ಭಕ್ತರನ್ನು ಪರೀಕ್ಷೆ ಮಾಡಬೇಕು ಅಂತ ಭಗವಂತ ಒಂದ್ಸಲ ಅವರು ಸಾಧನೆ ಮಾಡ್ತಾ ಇದ್ದಾಗ ಬಂದಂತೆ ಜೊತೆಗೆ ನಾರದ ಇದ್ದ ವಿಷ್ಣುವಿನ ಜೊತೆಗೆ ನೋಡು ಯಾವ ರೀತಿಯಲ್ಲಿ ಈ ಸಾಧಕರಿಗೆ ತಾಳ್ಮೆನೂದು ಇರಬೇಕು ಅಂತ ಹೇಳ್ಕೊಡೋಕ್ಕೆ ಬರ್ತಾನೆ ಒಬ್ಬ ಧ್ಯಾನ ಮಾಡ್ತಾ ಇದ್ದ ಜಪ ಮಾಡ್ತಾ ಇದ್ದಂತೆ ಅವನ ಎದುರುಗಡೆ ನಾರದ ಮಹರ್ಷಿ ಪ್ರತ್ಯಕ್ಷ ಆಗಿಬಿಟ್ಟು ಹೇಳಿದಂತೆ ನೋಡಪ್ಪ ನೀನು ಇಷ್ಟೊಂದು ಸಾಧನೆ ಮಾಡ್ತಾಯಿದೆಯಲ್ಲ ನಿನಗೆ ಈ ಜನ್ಮದಲ್ಲಿ ಭಗವಂತ ಸಿಗೋದಿಲ್ಲ ಇನ್ನೊಂದು ನಾಲ್ಕು ಜನ್ಮ ಬೇಕು ಅಂತ ಹೇಳಿದಾಗ ದುಃಖ ಆಯ್ತಂತೆ ಅವನಿಗೆ ಅಯ್ಯೋ ಏನು ಮಾಡಲಿ ನಾನು ಇವತ್ತೇ ಆಗತ್ತೆ ನಾಳೆ ಆಗತ್ತೆ ಅಂತ ಕಾಯ್ತಾಯಿದ್ದೀನಿ ಯಾವಾಗ ಸಿಗುತ್ತೋ ನನಗೆ ಅಂತ ಇನ್ನೊಂದು ನಾಲ್ಕು ಜನ್ಮ ಕಾಯ್ಬೇಕಾ ನಾನು ಅಂತಂದು ದುಃಖಿಸ್ತಾ ಇದ್ದಂತೆ ಅವನನ್ನು ಕರ್ಕೊಂಡು ಇನ್ನೊಬ್ಬ ಸಾಧಕನ ಹತ್ರ ಹೋದಂತೆ ಅವನ ಬಳಿಗೆ ಹೋಗಿ ಇವನು ಪ್ರತ್ಯಕ್ಷ ಆದ ಕೂಡಲೇ ಓಹ್ ಮಹರ್ಷಿಗಳೇ ಬನ್ನಿ ಬನ್ನಿ ಸಾಧನೆ ಮಾಡ್ತಾಯಿದ್ದೀರಲ್ಲ ನೀವು ಅಂತ ಕೇಳುವಾಗ ಹೌದು ನೋಡು ನಿನಗೆ ಯಾವಾಗ ನಿನಗೆ ಮುಕ್ತಿ ಸಿಗುತ್ತೆ ಅಂತ ನಾನು ಹೇಳಬಲ್ಲೆ ಹೇಳ ಅಂತ ಕೇಳ್ತಾನೆ ಹಾಗೆ ಸಾಧಕ ಕೇಳ್ತಾನೆ ಯಾವಾಗ ಆಗುತ್ತೆ ಹೇಳಿ ದಯವಿಟ್ಟು ನೋಡಪ್ಪ ಅಲ್ಲಿ ಮರ ಕಾಣಿಸ್ತಾ ಇದೆಯಲ್ಲ ದೊಡ್ಡ ಅಲದ ಮರ ಹೌದು ಅದರಲ್ಲಿ ಎಷ್ಟು ಎಲೆಗಳಿವೆ ಎಣ್ಸೋಕ್ಕಾಗತ್ತಾ ನಿನಗೆ ಎಣ್ಸೋಕ್ಕಾಗೋದಿಲ್ಲ ಆದರೆ ಸಾಕಷ್ಟು ಇವೆ ಅಲ್ಲ ಲಕ್ಷಾಂತರ ಇದೆ ಅದರಲ್ಲಿ ಅದರಲ್ಲಿ ಎಷ್ಟು ಎಲೆಗಳಿವೆಯೋ ಅಷ್ಟು ಜನ್ಮಗಳಿವೆ ನಿನಗಿವೆ ಅದೆಲ್ಲ ಮುಗಿದ ನಂತರ ನಿನಗೆ ಸಾಕ್ಷಾತ್ಕಾರ ಆಗ್ತದೆ ಅಂತ ಹೇಳುವಾಗಲೇ ಅವನು ಕುಳಿತಿದ್ದವನು ನಿಂತುಕೊಂಡ್ಬಿಟ್ಟಂತೆ ನಿಂತುಕೊಂಡು ಜಿಗಿದು ಕುಣಿದಾಡೋಕ್ಕೆ ಶುರು ಮಾಡಿಬಿಟ್ಟಂತೆ ಆನಂದ ಪರಮಾನಂದ ಈ ಮೂರ್ನಾಲ್ಕು ಜನ್ಮಗಳಲ್ಲಿ ಮುಕ್ತಿ ಅಂತ ಹೇಳಿದವನಿಗೆ ಆಶ್ಚರ್ಯ ಆಗೋಯ್ತಂತೆ ಏನಾಯಿತು ಇದು ಯಾತಕ್ಕೆ ಹೀಗೆ ಕುಣಿದಾಡ್ತಾನೆ ಜಿಗಿದಾಡ್ತಾ ಅಂತ ಕೇಳುವಾಗ ಅವನು ಆನಂದದಿಂದ ಕುಣದಾಡ್ತಾ ಮತ್ತೆ ಹೇಳದಂತೆ ನನಗೆ ಕಾಯ್ತೀನಿ ನನಗೇನು ತೊಂದರೆ ಇಲ್ಲ ಲಕ್ಷ ಕೋಟಿ ಜನ್ಮ ಆದರೂ ಆಗಲಿ ಅದಾದ ನಂತರ ಮುಕ್ತಿ ಇದೆಯಲ್ಲ ಮುಕ್ತಿ ಅನ್ನೋದು ಇದೆಯಲ್ಲ ನನಗೆ ಒಂದು ವೇಳೆ ಅನಂತ ಕಾಲ ಇಲ್ಲವೇ ಇಲ್ಲ ಅಂತಾಗಿ ಬಿಟ್ಟಿದ್ರೆ ಅದಕ್ಕೆ ಹೋಲಿಸಿದರೆ ಇದು ಬಹಳ ಚಿಕ್ಕದು ಇದು ಬಹಳ ಕೇವಲ ಕಾಲದಲ್ಲಿ ಮಾತ್ರ ವ್ಯತ್ಯಾಸ ಇದೆಲ್ಲ ಮುಗಿದು ಹೋಗುತ್ತಲ್ಲ ಆಮೇಲೆ ನನಗೆ ಮುಕ್ತಿ ಇದ್ದೇ ಇದೆಯಲ್ಲ ಅಂತ ಆನಂದವಾಗಿ ಅವನು ಕುಣಿದುಬಿಟ್ಟ ಆಗ ಭಗವಂತ ಅಲ್ಲಿ ಪ್ರತ್ಯಕ್ಷ ನೋಡಪ್ಪ ನಿನ್ನ ನಿಷ್ಠೆ ಶ್ರದ್ಧೆ ಇದೆಯಲ್ಲ ಅದಕ್ಕೆ ನಿಜವಾಗಿ ಮೆಚ್ಚಿದೆ ಈ ಕ್ಷಣವೇ ನಿನಗೆ ಮುಕ್ತಿ ಅಂತ ಕೊಟ್ಟುಬಿಟ್ಟಂತೆ ಇದು ಈ ರೀತಿಯ ಅಹೇತುಕವಾದ ಬೇರೆ ಯಾವುದು ಬೇಡ ಎನ್ನುವಂಥ ಆ ಭಕ್ತಿ ಇದೆಯಲ್ಲ ನನಗೆ ಮುಂಬರುವ ಎಲ್ಲ ಜನ್ಮಗಳಲ್ಲಿ ಇದ್ದು ಎಷ್ಟೇ ಜನ್ಮ ಇರಲಿ ಆ ಜನ್ಮಗಳೆಲ್ಲ ಮುಗಿದ ನಂತರ ಭಗವಂತ ದೊರಕೆಯೇ ದೊರಕುತ್ತಾನೆ ಎನ್ನುವಂಥ ಒಂದು ಶ್ರದ್ಧೆ ಇದೆಯಲ್ಲ ಅದನ್ನು ಬೆಳೆಸ್ಕೊಳ್ಬೇಕು ಎನ್ನುವುದಾಗಿ ಈ ನಾಲ್ಕನೆಯ ಶ್ಲೋಕದಲ್ಲಿ ಹೇಳಲಾಗಿದೆ ಇವೆಲ್ಲವನ್ನು ಕೂಡ ಚೈತನ್ಯ ಪ್ರಭುಗಳು ಸಾಧಕ ಯಾವ ರೀತಿಯ ಸ್ವಭಾವ ಇಟ್ಕೊಳ್ಬೇಕು ಅವನಿಗೆ ಸಾಧನೆಯಿಂದ ಸಿದ್ಧಿ ಸಿಗಬೇಕಾದ್ರೆ ಭಗವಂತ ದೊರಕಬೇಕಾದ್ರೆ ಎಂಥ ಶ್ರದ್ಧೆಯನ್ನು ಭಗವಂತನ ನಾಮದಲ್ಲಿ ಸಂಕೀರ್ತನೆಯಲ್ಲಿ ಮತ್ತು ತನ್ನ ನಡೆನುಡಿ ಸ್ವಭಾವಗಳಲ್ಲಿ ಅವನು ಯಾವ ರೀತಿ ಒಂದು ಬದಲಾವಣೆ ಮಾಡಿಕೊಳ್ಬೇಕು ಇದೆಲ್ಲವನ್ನು ಕೂಡ ಇಲ್ಲಿ ಹೇಳಲಾಗ್ತದೆ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ಸತ್ ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು